ಎಲ್ಲ ತನ್ನ ಬಲಗಳನ್ನೆಲ್ಲ ಕಳ್ಕೊಳ್ತಾ ಬರ್ತಾ ಇದ್ದಾನೆ ರಾವಣ ನೇರವಾಗಿ ಭಗವದ್ರೋಹ ಮಾಡಿದರೆ ಏನೇನಾಗುತ್ತೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ ಕಡೆಗೆ ನೀನು ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ತನ್ನ ತಮ್ಮನು ಸತ್ತು ಬಿದ್ದಾಗ ಮಗನಲ್ಲಿ ಕಳಿಸ್ಕೊಡ್ಬೇಕಾಯಿತು ಮಗನಲ್ಲಿ ಕಳಿಸ್ಕೊಟ್ಟಾಗ ಇಂದ್ರಜಿತ್ ಮೇಘನಾಥ ಮೊದಲು ಬಂದು ಅಬ್ಬರಿಸಿ ಸರ್ಪಾಸ್ತರ ಪ್ರಯೋಗ ಮಾಡೇನೋ ಹೋದ ಆದರೆ ಗರಡು ದೇವರ ಅನುಗ್ರಹ ಇದ್ದಿದ್ದರಿಂದ ಎಲ್ಲ ಕಪುಗಳನ್ನು ಅದು ಸಾಮರ್ಥ್ಯ ಇದ್ದರೂ ರಾಮಚಂದ್ರ ದೇವರಾಗಲಿ ಹನುಮಂತ ದೇವರಾಗಲಿ ಅಥವಾ ಲಕ್ಷ್ಮಣ ದೇವರಾಗಲಿ ಯಾರೂ ಉಳಿಸಲಿಲ್ಲ ಕಡೆಗಾಗಿದ್ದೇನು ಗರುಡದೇವರು ಬಂದು ಆ ವಿಷವನ್ನು ವಿಮೋಚನೆ ಮಾಡಿದರು ಇವತ್ತಿಗೂ ಇದೆ ಗರುಡದೇವರ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಗರುಡದೇವರ ಮಂತ್ರ ಜಪ ಮಾಡ್ತಾ ಇದ್ದರೆ ಬರೀ ಸರ್ಪದ ವಿಷ ಅಷ್ಟೇ ಅಲ್ಲ ಯಾವ ವಿಷಬಾಧೆಯೂ ಕೂಡ ನಂಜು ವಿಷಬಾಧೆ ಯಾವೂ ಕೂಡ ತಟ್ಟೋದು ಗರುಡ ಮಂತ್ರ ಜಪ ಮಾಡಿದರೆ ವಿಷ ಈ ಸಾಂಕ್ರಾಮಿಕ ರೋಗಗಳಿಂದ ಬರೋದು ಅವೆಲ್ಲ ವಿಷವೇ ನಮಗಿದೇನು ಮಾಡಬಾರದು ಅಂತಿದ್ದರೆ ಗರುಡ ಮಂತ್ರದ್ದ ಜಪ ಮಾಡಿಬಿಡ್ತು ಕಡೆಗೇನೂ ಆಗಿಲ್ಲ ಅಂತಂದರೆ ಪರಮಾತ್ಮನಿಗೆ ಗರುಡದೇವರ ಸಮೇತವಾಗಿ ಅವರಿಗೆ ಹೇಳಿಬಿಟ್ರೆ ಅವರು ಬಹಳ ಪ್ರೀತ ಗರುಡ ವಾಹನಾಯನ ಮಹಾ ಅಂತ ಭಕ್ತಿಯಿಂದ ಅದರಲ್ಲೂ ಸಂಧ್ಯಾಕಾಲದಲ್ಲಿ ಅವರ ಆರಾಧನೆಯನ್ನು ಹೆಚ್ಚು ಮಾಡಿದರೆ ಇನ್ನೇನೂ ಮಾಡಬೇಕಾಗಿಲ್ಲ ಸುಮ್ಮನೆ ಶ್ರೀ ಗರುಡ ವಾಹನಾಯನ ಮಹ ಗರುಡ ದೇವರನ್ನು ವಾಹನವನ್ನಾಗಿ ಹೊಂದಿದ್ದಾರೆ ಪರಮಾತ್ಮ ದೇವರಿಗೆ ಗರುಡದೇವರ ಜೊತೆಯಲ್ಲಿ ಅವರು ವಿಶೇಷ ಹೇಳಿದಾಗ ದೇವರ ಜೊತೆ ನಾನು ಸೇರಿಸ್ತಾ ಇದ್ದಾರೆ ಬಹಳ ಪ್ರೀತರಾಗ್ತಾರೆ ಗರುಡದೇವರು ಗರುಡ ವಾಹನ ಸಾಕ್ಷಾತ್ ಪರಮಾತ್ಮ ಗರುಡ ಅಂತಾರಿಯ ಅವನು ಪ್ರೀತನಾದ ಎಲ್ಲ ವಿಷಯಗಳನ್ನು ಕೂಡ ನಿವಾರಣೆ ಮಾಡುತ್ತಾನೆ ಇದೊಂದು ನಮಗೆ ಆ ಸಂದರ್ಭಕ್ಕೆ ಎಚ್ಚರ ನೆನಪು ಬರಬೇಕಷ್ಟೇ ಅದನ್ನು ವಾಸ ಮಾಡುವಂತೆ ಹೀಗಾಗಿ ಗರುಡದೇವರ ಆ ಪ್ರಕರಣವನ್ನು ಎಷ್ಟು ಪ್ರೀತಿ ತೋರಿಸಿದ್ದಾನೆ ಪರಮಾತ್ಮ ಅನ್ನೋದನ್ನು ನೋಡಿದ್ದಾಯ್ಕೆ ಏನು ಅವನಿಗೆ ಬೇಕಾಷ್ಟು ತರಹದಲ್ಲೆಲ್ಲ ಅಲಂಕರಣಾದಿಗಳನ್ನೆಲ್ಲ ಮಾಡಿ ಏನು यशस्त भाकड़ यारित अड्डी कपि किट आचे आट मत के कटा बंदेटेल मत अस्ट बदको व्यत आई सली सीता मत हाथ हम नाना तरह अस्त्र प्रयोग में आग आंदे अल्लाप अस्त्र अ इन मारक नाना तरह अस्त्र प्रयोगमें ಪ್ರಯೋಗ ಮಾಡಿದಾಗ ಪುನಶ್ಚ ತಸ್ರ ನಿಪೀಡಿತಾಸ್ತೇ ನಿಬೇತುರು ಕಪೇಯಸ್ಸ ಲಕ್ಷ್ಮಣ ಈಗ ದೇವರ ಜೊತೆಯಲ್ಲಿ ಆಗ ಲಕ್ಷ್ಮಣದೇವರಿಗೇನು ಆಗಿರಲಿಲ್ಲ ಲಕ್ಷ್ಮಣದೇವರ ಸಮೇತವಾಗಿ ಎಲ್ಲರೂ ನೆಲದ ಮೇಲೆ ಉರುಳಿ ಬೀಳ್ತಾಯಿ ನೆಲ ಬಿಡಬೇಕಾದ ಪ್ರಸಂಗ ಬರುತ್ತೆ ಸ್ಪೃಶಂತೆ ಅಸ್ತ್ರಣಿ ದುರಂತಶಕ್ತಿಂ ತಮೋ ಸಮೀರ ಸಿಹಿ ಕಾಣಿಚಿತ್ ಕ್ವಚಿತ್ ಆದರೆ ಯಾವ ಒಂದಸ್ತ್ರವೂ ಕೂಡ ಹನುಮಂತದೇವರಿಗೆ ಮಾತ್ರ ಯಾವ್ದೂ ಉಂಟಲ್ಲ ಆಕೆ ದುರಂತ ಅಂತಶಕ್ತಿ ಶಕ್ತಿ ಅದು ದುರಂತ ಶಕ್ತಿ ಅದಕ್ಕೆ ವಿಪರೀತ ಎಷ್ಟು ಶಕ್ತಿ ಇದೆ ಅಂತ ಸಿಎಂ ಪವಿಷಫಲರು ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ವಿಜ್ಞಾತು ಕಾಮಪ್ಪು ಸಂಪ್ರವೃತ್ತ ವಿಭೀಷಣ ಪೂರ್ವಗತದಾಗಾದ ವಿಭೀಷಣ ಪಟ್ಟಣದಲ್ಲಿ ಏನ್ ಹಿಡಿತ ಒಳಗೆ ಏನು ಹಿಡಿತಾ ಇದೆ ಗೊತ್ತಾಗಿರಲಿಲ್ಲ ಎಷ್ಟೋ ದಿವಸ ಆಗಿ ಹೋಗಿತ್ತು ಹೋಗ್ಸತ್ತಿನ ಹೋಗ್ಕೊಂಡು ಬರೋಣ ಅಲ್ಲಿ ಮನೆ ಹೆಂಡತಿ ಮುಂತಾದವರೆಲ್ಲ ಇದ್ದಾರಲ್ಲ ಅಲ್ಲಿ ಇದೇನು ಪ್ರಸಂಗ ಸ್ವಲ್ಪ ಹೋದಾಗ ರಾಮನ ಏನ್ ಮಾಡ್ತಾ ಇದ್ದಾನೆ ಇತ್ಯಾದಿಗಳು ಏನಾರು ತಿಳಿದ್ರೆ ಒಳ್ಳೆ ವಿಚಾರ ತಂದು ರಾಮದೇವರು ಭಕ್ತ ಹೇಳಕ್ ಅನುಕೂಲ ಆಗುತ್ತೆ ಅಂತ ಒಳಗಿ ನನಗೆ ನಡೆದೋಗಿದೆ ಒಂದು ನೋಡ್ತಾನ ತಕ್ಷಣಕ್ಕೆ ಎಲ್ಲಾ ಕಪ್ಪು ಜಾಂಬುವಂತನ ಸಮೇತವಾಗಿ ಎಲ್ಲಾ ಕಪ್ಪುಗಳು ನೆರ ಕಚ್ಚು ಬಿದ್ದಾನೆ ದೌಡಾಯಿಸಿ ಓಡಿ ಬರ್ತಾನೆ ಓಡಿ ಬಂದು ಕೇಳ್ತಾನ ಕಾಲಕ್ಕೆ ಸತಂ ಸಮಯೋ ವಿಧಾತ್ರಿಜಂ ವಿಮೋಚಿತ ಉದಕ ಸೇಕತಿ ಜಾಂಬುವಂತನನ್ನ ಅವನಿಗೆ ತನ್ನ ರಾಕ್ಷಸರ ಸಹಾಯಿತು ಅವೆಲ್ಲ ನೀರು ಪನ್ನೀರು ಮುಂತಾದವುಗಳನ್ನೆಲ್ಲ ಸಿಂಪಡಿಸಿ ಸೆಳೆತಾನೆ ಜಾಂಬು ಅಂತ ಏನಪ್ಪಾ ಬದುಕಿದೆಯೇನಪ್ಪಾ ಅಂತ ಆಶ್ವಾಸಿ ಕೆಂ ಜೀವಸಿ ಹಿತ್ಯು ವಾಚ ಬದು ಜೀವಸಿ ಬದುಕಿದೆಯಾ ಅಂತ ಕೇಳಿದರೆ ಹ್ಞೂ ಬದುಕಿದ್ದೀನಿ ಅಂತ ಹೇಳಿಕ್ಕೂ ಇಲ್ಲ ಪಾಪ ಎಷ್ಟು ಆಯಾಸ ಆಗಿ ಹೋಗಿದೆ ಎಂದರೆ ತಥೇತಿ ಸಪ್ರಾಹಚಮಂದವಾಕ್ಯ ಹಾಂ ಹಾಂ ಹಾಗೇನೆ ಅಷ್ಟೇ ನಾನು ಅಂತ ಹೇಳುವಷ್ಟು ಕೂಡ ತಾಣ ಇಲ್ಲ ಅಂತಹ ಪ್ರಸಂಗ ಬರುತ್ತಾಗ तस्म हे अकस्मा सर्वे स्मीतिनु आगे लें ಇಲ್ಲಪ್ಪಾ ಏನಾಗಿಲ್ಲ ಇಲ್ಲೇ ಇದ್ದೀನಿ ನಾನು ಅವನಿಗೆ ಏನಾದ್ರು ಆಗೋದ್ರೆ ನಾ ಯಾರು ಉಳಿದ ಹಾಗೆ ಆಗಲ್ಲ ಅವನಿಗೇನೂ ಆಗಿಲ್ಲ ಅಂದರೆ ನಮಗೇನಾದರೂ ನಾವು ಮತ್ತು ಬದುಕುತ್ತೀವಿ ಅಂತ ಯೋಚನೆ ಇಲ್ಲ ಹನುಮಂತ ಅವನೊಬ್ಬ ಅಂತ ಹೀಗೆ ಕೇಳ್ತಾ ಇರುವ ಅಷ್ಟೊಳಗಾಗಿ ಹಿಂದಿನಿಂದ ಇದ್ದೇನೆ ಇದ್ದೇನೆ ಏನು ಹೆದರಿ ಮಾಡಿ ಇದ್ದೇನೆ ಹನುಮಂತ ಆಗ ಅವನು ಮಾತಾಡ್ತಾರೆ ಯೋಸೋ ಮೇರೋಹೋ ಸಮೀಪಸ್ಥಃ ಗಂಧವಾತನ ಸನ್ನಿ ತ ಗಿರಿತಸ್ಮಾತ್ ಚತುಷ್ಟಯಂ ಮೃತ ಸಂಜೀವಿನಿ ಮುಖ್ಯಾ ಸಂಧಾನಕರ್ಣೀ ಪರ ಸಮವ ಸಮಗಣಕರಣೀಚ ವಿಶಲ್ಯಕರಣೀತಿ ಚುಚ್ವೈವ ಪ್ರಾಪ ತಂಧಮಾಧನ ಅಬಾಪ ಜಾಂಬರಚರಾಮಕ್ತಃಯಥ ತಕ್ಷಣಕ್ಕೆ ಅವನು ಕೂಡಿಸ್ಕೊಂಡು ಹೇಳಿಸುತ್ತಾನೆ ನೋಡಪ್ಪ ನಾಲ್ಕು ತರಹದ ಗಿಡಮೂಲಿಕೆ ಇದೆ ಅದು ತತ್ಕ್ಷಣಕ್ಕೆ ಬೇಕು ಕೆಲವರಿಗೆ ಅವಯವ ಕತ್ತರಿಸಿದೆ ಕೆಲವರಿಗೆ ಎಲ್ಲ ಮೈಯಲ್ಲಿ ಶಸ್ತ್ರಗಳು ನಾಟಕೊಂಡು ಬಿಟ್ಟಿದ್ದಾರೆ ಇದು ಹೋಗ್ತಾ ಇದ್ದಾರೆ ಇನ್ನೊಂದು ಕ್ಷಣ ಮಾತ್ರ ಅವಕಾಶ ಇದೆ ಸತ್ ಹೋಗ್ತಾ ಇದೆ ಎರಡು ಕ್ಷಣ ಅಂದ್ರೆ ಸತ್ತೋಗ್ತಾರೆ ಆ ಸ್ಥಿತಿಯಲ್ಲಿ ಇದಾರೆ ಕಡೆಯ ಕ್ಷಣಗಳನ್ನು ಎಣಸ್ತಾ ಇರುವಂತಹ ಪ್ರಸಂಗ ನಾಲ್ಕು ಗಿಡಮೂಲಿಕೆಗಳಿದ್ದಾವೆ ತರಬೇಕು ಅದು ಗಂಧ ಮಾಂದನ ಪರ್ವತದಲ್ಲಿರುವುದು ಅತ್ಯಂತ ಪ್ರಭಾವಕಾರಿ ಆ ವಾತಾವರಣಕ್ಕೆ ಕೆಲವು ಬಹಳ ಚೆನ್ನಾಗಿರುತ್ತೆ ತಿಂತಾರೆ ಈ ಕೆಂಗೇರಿ ಮೂಲೆಯಲ್ಲಿ ಬೆಳೆಸಿಬಿಟ್ಟಿರ್ತಾರೆ ಯಾತಕ್ಕೂ ಬೇಡ ಆದ ಒಳ್ಳೆ ಕಡೆ ಒಳ್ಳೆ ಫಲವತ್ತಾಗಿ ಬೆಳೆಸೋದು ಸಾವಯವಗೊಬ್ಬರು ಆಗಿ ಬೆಳೆಸೋದು ಅದೆಲ್ಲ ಕ್ರಮನೆ ಬೇರೆ ಅಂದ್ರೆ ಮಲೆನಾಡಲ್ಲಿ ಸಿಕ್ಕರೆ ಸಹಜವಾಗಿ ಸಿಗೋದಕ್ಕೂ ಇದಕ್ಕೂ ಅಲ್ಲಿ ಇವರೇನು ಬದುಕೊಂಡು ಸಂಜೀವಿನಿ ಅಂದ್ರೆ ಬದುಕತ್ತೆ ಅಂತ ಸತ್ತೆ ಇದ್ದವರನ್ನು ಬದುಕೋದೇ ಬದುಕಿದ್ದವರನ್ನು ಬದುಕಲ್ಲ ದೊಡ್ಡದು ಸತ್ತೋದವರನ್ನು ಬದುಕಿಸಬೇಕು ಅದಕ್ಕೆ ಆ ಔಷಧಿಗೆ ಹೆಸರು ಮೃತ ಸಂಜೀವಿನಿ ಅಂತ ಆಚಾರ ಪ್ರಯೋಗ ಮಾಡಲಾಗಿದೆ ಮೃತರಾದವರನ್ನು ಸಂಜೀವಯತಿ ಮತ್ತೆ ಬದುಕತ್ತೆ ಅಂತಹ ಗಿಡ ಮೂಲಕ ಅದನ್ನೆಲ್ಲೂ ಸಿಗಲ್ಲ ಅದಲ್ಲೇ ಸಿಗೋದು ರಂಗಮಾಧನ ಪರ್ವತದಲ್ಲೇ ಸಿಗೋದು ರಂಗನ್ಮಾಧನ ಪರ್ವತ ಇಲ್ಲೇನೂ ಕಾಣಲ್ಲ ಬದರಿಕಾಶ್ರಮಿ ಉತ್ತರ ಬದರಿಕಾಶ್ರಮಿ ಎಲ್ಲಿದೆಯೋ ಮೇರು ಪರ್ವತದ ಅದಕ್ಕೆ ಅಂತ ಏನಂದಿದೆ ಅಲ್ಲಿ ಯೋಸೌ ಮೇರೋ ಸಮೀಪಸ್ಥನ ಸಮೀತ ಮೇರು ಪರ್ವತದ ಬಳಿಯಲ್ಲಿರೋದು ಮಧ್ಯದಲ್ಲಿ ಭೂಮಂಡಲದ ಮಧ್ಯ ಭಾಗದಲ್ಲಿ ಮೇರು ಪರ್ವತ ಜಂಬೂ ದ್ವೀಪದ ಮಧ್ಯದಲ್ಲಿ ಇಲ್ಲಿಗೂ ಅಲ್ಲಿಗೂ ಐವತ್ತು ಸಾವಿರ ಅಂತರ ಇದೆ ಒಂದು ಯೋಜನೆ ಅಂದ್ರೆ ಹತ್ತು ಕಿಲೋಮೀಟರ್ ಎಂಟರಿಂದ ಹತ್ತು ಕಿಲೋಮೀಟರ್ ಐವತ್ತು ಸಾವಿರ ಅಂದ್ರೆ ಲೆಕ್ಕ ಹಾಕೊಂಡು ಎಷ್ಟಾಯ್ತು ಒಟ್ಟಿಗೆ ಜಂಬೂ ದ್ವೀಪದ ಸುತ್ತಲತ್ತ ಒಂದು ಲಕ್ಷ ಯೋಜನೆ ಮಧ್ಯದಲ್ಲಿದೆ ಅಂದರೆ ನಾವು ಈ ತುದಿಯಲ್ಲಿದ್ದೇವೆ ಭಾರತ ಅಂದರೆ ಕಡೆಯ ಭಾಗದಲ್ಲಿದ್ದೇವೆ ಅಲ್ಲಿಂದಲ್ಲಿ ಸರಿಯಾಗಿ ಐವತ್ತು ಯೋಜನೆ ಆಯ್ತು ಪಂಚಾಶತ್ ಸಹಸ್ರೈ ವ್ಯವಹಿತ ಅಮಿತಂ ಯೋಜನೆ ಪರಮತಂತು ಪಂಡಿತಾಚಾರ್ಯ ಅದನ್ನೇ ಹೇಳಿತ್ತು ಹೀಗಾಗಿ ಅಲ್ಲಿಗೆ ಹೋಗಿ ತರಬೇಕು ಇನ್ನೊಂದು ಕ್ಷಣದಲ್ಲಿ ಅವರು ಸತ್ತ ಈ ನಾಲ್ಕು ಗಿಡಮೂಲಿಕೆ ಆರ್ಗಳು ತರಬೇಕು ಬೇಗ ಮೃತ ಸಂಜೀವಿನಿ ಸತ್ತವನ್ನು ಬದಲಿಸಿ ಬಿಡುತ್ತೆ ಸಾಧಾರಣ ಸಾಯಲಿಕ್ಕೆ ಕಾರಣ ಏನು ಅಂತಂದ್ರೆ ರಕ್ತ ಸಂಚಾರ ನಿಂತು ಹೋಗುತ್ತೆ ಮುಖ್ಯ ಕಾರಣ ರಕ್ತ ಸಂಚಾರ ನಿಂತು ಹೋಗೋದು ವಾಯು ಸಂಚಾರ ಸರಿಯಾಗಿದ್ದೇ ಇರುವುದು ಹೃದಯ ಬಡಿತ ನಿಂತು ಹೋಗೋದು ಹೃದಯ ಸಂಚಾರ ನಿಂತೋಗುದು ಇವುಗಳಾಯ್ತು ಅಂತಂದ್ರೆ ಮನುಷ್ಯ ಸಾಯ್ತಾನೆ ಮೆದುಳು ಕೆಲಸ ಮಾಡೋದು ನಿಂತರೆ ಅಥವಾ ಬೇರೆ ಅವಯ್ ಕೆಲಸ ಮಾಡೋದ್ ನಿಂತರೆ ಬೇಗ ಸಾಯೋದ್ ಲಿವರು ಅಥವಾ ಕರುಳು ಅಥವಾ ಬೇರೆ ಏನ್ಯೂ ಉದರ ಇದು ಯಾವುದೇ ಕೆಲಸ ಮಾಡಿದ ಇದು ಹಾವು ಕಚ್ಚಿದ್ರೆ ಬೇಗ ಸಾಯ್ತಾರೆ ಯಾಕೆ ಅಂತಂದ್ರೆ ಇವತ್ತು ತೋರಿಸ್ತಾರಿಯ ಹಾವಿನ ವಿಷ ಹಾಕಿದ್ರೆ ಗಟ್ಟಿ ಆಗತ್ತೆ ತಕ್ಷಣಕ್ಕೆ ರಕ್ತ ಸಂಚಾರ ನಿಂತು ಅಂತಂದ್ರೆ ಸೋಡಿಯಂ ವೀಡಿಯಂ ಏನು ಹೋಗ್ಬೇಕು ಅದಕ್ಕೆ ಇದಕ್ಕೆ ಬ್ಲೋ ಮಾಡೋಕ್ಕೆ ಹೃದಯ ಅದು ಹೋಗುತ್ತೆ ಅದು ಬೇಗ ಎಷ್ಟು ಬೇಗ ಹೆಪ್ಪಗಟ್ಟತ್ತೆ ಆ ವಿಷದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದು ಅದಕ್ಕೆ ಕಚ್ಚಿ ಹೀಗೆ ತಿರುಗಿಸುತ್ತೆ ಅದು ರಕ್ತ ನಾಡಿಯಲ್ಲಿ ಒಳಗೆ ಸೇರಿಸೋ ಅದಕ್ಕೇನೆ ಆ ಮಿಷ ರಕ್ತದಲ್ಲಿ ಸೇರಿ ಮುಂದಕ್ಕೆ ಹರಿದೇ ಇದ್ದಂತೆ ಅಲ್ಲಿಗೆ ಅದನ್ನು ಕುಡಿಸ್ತಾರ ನಮ್ಗೆ ಯಾಕೆ ಕಟ್ಟಿ ನಿಲ್ಲಿಸ್ತಾರೆ ಅಂದರೆ ಇದೇ ಕಾರಣ ಅಂದರೆ ಮೃತರಾಗೋದಕ್ಕೆ ಕಾರಣ ಮುಖ್ಯ ರಕ್ತ ಹೆಪ್ಪುಗಟ್ಟೋದು ಈ ಮೃತ ಸಂಜೀವಿನಿಯಲ್ಲಿ ಏನಿದೆ ಅಂತಂದರೆ ಹೆಪ್ಪುಗಟ್ಟಿದ ರಕ್ತವನ್ನ ಮತ್ತೆ ತಿಳಿ ಮಾಡುತ್ತೆ ಅದಕ್ಕೆ ತುಂಬ ಗಟ್ಟಿ ಆಗ್ತಾ ಇದ್ರೆ ರಕ್ತ ಏನ್ಮಾಡ್ತಾರೆ ನಮ್ಮ ದಾಲ್ಚಿನ್ನಿ ಕೊಡ್ತಾರೆ ಈ ದಾಲ್ಚಿನ್ನಿ ಕೊಟ್ರೆ ಏನಾಗುತ್ತೆ ರಕ್ತ ಇನ್ನಷ್ಟು ಬ್ಲಡ್ ಥಿನ್ನರ್ ತಗೊಳ್ಳೇ ಬೇಕಾಗಿಲ್ಲ ಇದು ಕ್ರಮವಾಗಿ ತಗೋತಾ ಇದ್ದರೆ ಇದು ಮಾಡುತ್ತೆ ಅದೇನೇ ಹೆಪ್ಪುಗಟ್ಟು ಅಲ್ಲದೇ ಕ್ಲಾಟ್ಗಳಾಗುತ್ತಲ್ಲ ಬ್ಲಡ್ ಕ್ಲಾಟ್ ಅದಕ್ಕೆ ವಿರುದ್ಧ ಅಂದರೆ ದಾಲ್ಚಿಹ್ನಿ ನೇರ ಮನೆಯಲ್ಲ ಔಷಧಿ ಮಾಡಿ ಕಷಾಯಕ ದಾಲ್ಚಿಹ್ನಿ ಅವನಿಗೆ ಸ್ವತಂಬರಿ ಬೀಜ ಜೀಗೀರಿಗೆ ಮಣಸಿ ಒದ್ಬಿಟ್ಟು ದಿವಸ ತಗೋತಾ ಯಾವ ರೋಗ ಬರೋಲ್ಲ ಅದಕ್ಕೆ ಇನ್ನೊಂದು ಕಾಪಿಗಿಪ್ಪಿ ಬಂದರೆ ತೊಗೊಂಡ್ಬಿಡ್ತಿದ್ರು ಯಾವ ರೋಗ ದೆಗಲಿಕ ಏನೂ ಬರ್ತಿರಲಿಲ್ಲ ಇದು ನಿಜವಾದ ಗಿಡಮೂಲಿಕೆ ನಿಜವಾದ ಔಷಧಿ ಹೀಗೂ ಮಲ್ನಾಣ್ಣವರವರು ಮುದುಕರುಗಳು ಎಷ್ಟೇ ವರ್ಷ ಆದರೂ ಮನೆ ಮುಂದೆ ಜಗದಿ ಮುಂದೆ ಸುಮ್ನೆ ಕುತ್ಕೊಂಡು ಕಾಲ ಕಳೆಯುವವರು ಸತ್ತಿರ್ತರಲಿಲ್ಲ ನೂರು ನೂರ ಎರಡು ನೂರ ಯಾಕೆ ಇಷ್ಟೇ ಇದು ಸುಲಭವಾದ ಉಪಾಯಗಳಿದಲ್ಲ ಅಂದ್ರೆ ಇಂಥದ್ದು ನಮ್ಮಲ್ಲಿ ಇದೇನೋ ಮಾಟ ಮದ್ದು ಅಲ್ಲ ಇದಲ್ಲ ಸಹಜವಾಗಿ ಊಹೆ ಮಾಡಬಹುದಾದದ್ದು ಇದು ತಕ್ಷಣಕ್ಕೆ ಬದುಕಿಸ್ಬೇಕು ಅತೀ ವಿಷಕಾರಿ ಆದಂತಹ ಮದ್ದು ಈ ಅಲ್ಲಿ ತರಬೇಕು ಇದರ ಮೇಲೆ ಇದೊಂದು ಆಯ್ತಲ್ಲ संधानक संधानक अंदे मूलेगढ़े मुरद तक क्यालशियम बट्टे फ्राक्चर कमी वासिमु संधान जोड़ संधान अवलिके तत्काल पटेल हरगे ಯಾಕೆ ನನ್ನ ಕಾಲು ಮುಡ್ಕೊಂಡು ಆ ಅನುಭವ ಇದೆ ಇಪ್ಪತ್ತೊಂದು ದಿವಸ ಬೇಕಾಗುತ್ತೆ ಇವರಿಗೆ ಫ್ರ್ಯಾಕ್ಚರ್ ತೆಗಿಬೇಕಾಗಿದ್ದರೆ ಇಪ್ಪತ್ತೊಂದು ದಿವಸ ಬೇಕು ಇಲ್ಲಿ ಮೂಳೆ ಬೆಳಿಬೇಕಾಗುತ್ತೆ ಅವರು ಹದಿನಾಲ್ಕು ದಿವಸಕ್ಕೆ ತೆಗಿತಾರೆ ಹನ್ನೊಂದು ಅಥವಾ ಹದಿನಾರನೇ ದಿವಸಕ್ಕೆ ತೆಗಿತಾರೆ ಕಟ್ಟುಬಿಟ್ಟು ಪಟ್ಟು ಹಾಕಿ ಕಟ್ಟಿ ಎಣ್ಣೆ ಬಿಡ್ತಾರೆ ಕೆಲವರು ಎಣ್ಣೆಗಳನ್ನು ಅದು ಬಿಟ್ಟರೆ ಕುಡ್ಕೊಂಡ್ಬಿಡುತ್ತೆ ಇವತ್ತಿಗೂ ಗಿಡ ಮೂಲಕ ಎಲ್ಲ ಉಷಿ ಇದ್ದಾರೆ ನಾಟಿ ವೈದ್ಯರು ಪಟ್ಟು ಹಾಕ್ತಾರೆ ಪಟ್ಟು ಹಾಕಿದ್ರೆ ವಾಸಿ ಆಗುತ್ತೆ ಹೌದು ಹೀಗಾಗಿ ಅಂತಹದ್ದು ಸಂಧಾನಕಾರಿಣಿ ಅಂತ ಕೂಗ್ತಾರೆ ಸವರ್ಣಕರಣಿ ಚೈವ ಸವರ್ಣಕರಣಿ ಅಂತಂದ್ರೆ ನಮಗೆ ಸುಟ್ಟು ಬಿಟ್ರೆ ಅಥವಾ ಬಿದ್ದು ಕಲೆ ಗಾಯ ಆಗುತ್ತಲ್ಲ ತರ್ಚಿದ್ದು ಬಿರ್ಚಿದ್ದು ಅದು ಬೇರೆ ಬಣ್ಣನೇ ಇರುತ್ತೆ ನಮ್ಗೆ ಚರ್ಮ ಬೇರೆ ಬಣ್ಣ ಇತ್ತು ಪಿಗ್ಮೆಂಟ್ಗಳು ಹೊಟ್ಟೋಗಿದೆ ಅಂತ ಸರಿಯಾಗಿ ಬೆಳಿಲಿಕ್ಕೆ ಅವಕಾಶ ಇದ್ದೇನೆ ಅಷ್ಟು ಸುಟ್ಟೋಗ್ಬಿಟ್ರೆ ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ಬೆಳೆಯಲ್ಲ ಈ ಗಿಡಮೂಲಿಕೆಯ ಸಹಾಯವಿತ್ತು ಅಂತಂದ್ರೆ ಅದು ಏನ್ಮಾಡುತ್ತೆ ಮೈಯಲ್ಲಿ ಸಹಜವಾಗಿ ಎಲ್ಲ ಕಡೆ ಯಾವ ಚರ್ಮ ಇದೆ ಆ ಇದಕ್ಕೆ ಕಲ್ಲು ಹಾಕಿಡುತ್ತ ಅವಕಾಶ ಇಲ್ಲ ಪಾಪ ಮಾಡಿರ್ತೇವೆ ಇವಾಗ ಎಲ್ಲದೇ ಬೆಳ್ಕೊಳ್ತಾ ಇತ್ತು ಈ ಉದ್ದನೆ ಕಡ್ಡಿ ಶಾಮತ್ಗೆ ಹೂವ ಇದ್ದಾಗುತ್ತ ಉದ್ದನೆ ಕಡ್ಡಿ ಬರತ್ತು ಆ ಕಡ್ಡಿ ಇಟ್ಕೊಂಡು ಹುಡುಗರು ಆಟಾಡ್ತಾ ಇದೆ ಸಾಲ ಕೊಡ್ತೀಯೋ ಇಲ್ವೋ ತಲೆ ಹೆಗರ್ಸ್ಬಿಡ್ತೇನೆ ಉದ್ದ ಕಡ್ಡಿ ಬರುತ್ತೆ ಮೂರು ಮೂರೆಯಲ್ಲೇ ಥರ ಹರಡಿಕೊಳ್ಳುತ್ತೆ ಸರ್ ನೆಲದಲ್ಲಿ ಅದೊಂದು ಗಿಡ ಅದಕ್ಕೇನು ಅಂತಾರೆ ನಾನು ದಿನ ಗಾಯ ಆದರೆ ಗಾಯ ಆದರೆ ಅದರ ರಸ ಚೆನ್ನಾಗಿ ರಂಗರಸಿ ತೆಗೆದು ತುಪ್ಪದ ಜೊತೆ ಏರಿ ಬೆಲ್ಲದ ಜೊತೆ ಅದನ್ನು ತೆಗೆದು ಹಚ್ಚಿಬಿಟ್ರೆ ಗಾಯದ ಕಲೆಯೇ ಹೋಗಿಬಿಡುತ್ತೆ ನಂಜಾಗಿದ್ರೆ ಗಾಯವಾಸಿ ಆಗುತ್ತೆ ಅದಕ್ಕೆ ಅಸಾಮರ್ಥ್ಯ ಪರೀಕ್ಷೆ ಮಾಡಿ ನೋಡ್ಕೋಬೇಕು ಇದಕ್ಕೆಲ್ಲ ಏನಂತಾರೆ ಸವರ್ಣಕರಣಿ ಇವತ್ತಿಗೂ ಕಾಣುತ್ತೆ ನಾವು ಅಲ್ಲಿ ತನಕ ಹೋಗೋದು ಬೇಡ ಸಾಮಾನ್ಯವಾಗಿ ವಾಸಿ ಮಾಡುವಂತಹ ಕಲೆ ಇದಕ್ಕೂ ಇದೆ ಇದು ಗಿಡ ಇದೊಂದು ಮೂಲಿಕೆ ಇನ್ನು ವಿಶಲ್ಯಕರಣಿ ಇತ್ತೀಚ ವಿಶಲ್ಯಕರ್ಣಿಂತ ಅದನ್ನು ಒಳಗಡೆ ತಗೊಂಡ್ರೆ ಹೊಟ್ಟೆ ಒಳಗೆ ತಗೊಂಡ್ರೆ ಒಳಗಡೆಯಲ್ಲಿ ಈ ಶಲ್ಯಗಳು ಅಂತಂದ್ರೆ ಈಟಿ ಭರ್ಜಿ ಮುಂತಾದವುಗಳ ತುಂಡುಗಳು ಲೋಹದ ತುಂಡುಗಳು ಮರದ ತುಂಡು ಒಳಗೆ ಸೇರ್ಕೊಂಡಿದ್ರೆ ಕರಗಿಸ್ಬಿಡುತ್ತೆ ಅವುಗಳನ್ನು ಕರಗಿಸುವ ಶಕ್ತಿ ಇದೆ ಈ ನಾಲ್ಕು ಗಿಡ ಮೂಲಿಕೆ ಇವತ್ತು ಇದು ಮುಖ್ಯವಾಗಿ ಬೇಕಾಗಿರೋದು ಇನ್ನು ಚೈತನ್ಯ ಕೊಡುವಂತಹದ್ದು ಶಕ್ತಿಯನ್ನು ಅಭಿವೃದ್ಧಿ ಮಾಡೆಲ್ಲ ಇಲ್ಲೇ ಸಿಗ್ತಾವೆ ಅವನಿಲ್ಲೇನ ಮಾಡಿಕೊಳ್ಳೋಣ ಅದನ್ನು ಯುದ್ಧ ಮಾಡುವವರೆಗೆ ಅವೆಲ್ಲ ಬೇಕು ಈ ನಾಲ್ಕು ಗಿಡಮೂಲಿಕೆ ಅಲ್ಲಿ ಅತ್ಯಂತ ಅವಶ್ಯಕ ಈಗ ಯುದ್ಧದಲ್ಲಿ ಅದು ತುಂಬ ಬೇಕು ಈಗ ಹೊಡೆತ ಬಿದ್ದಿರೋದು ಅಂತಹ ಹೊಡೆತಗಳು ಮೈತುಂಬಾಸ್ತ್ರಗಳನ್ನು ಚುತ್ಕೊಂಡಿದ್ದಾವೆ ಕೈಕಾಲು ಹುಡುಗ ಹೋಗಿಬಿಟ್ಟಿದ್ದಾವೆ ಇದರ ಜೊತೆಯಲ್ಲಿ ಎಷ್ಟೋ ಜನ ಸಾಯೋ ಸ್ಥಿತಿಯಲ್ಲಿದ್ದಾರೆ ಕೆಲವರು ಸತ್ಯ ಎರಡು ಮೂರು ಮತ್ತೆ ನಂಜನ್ನ ಇದು ಮಾಡಿ ರಕ್ತ ಸಂಚಾರ ಮಾಡಿದ್ದಾರೆ ಕೆಲವು ಮತ್ತೆ ಪಂಪ್ ಮಾಡಿ ಮತ್ತೆ ಬದುಕಿಸ್ತಾರೆ ಹಾಲು ಮಾಡಬೇಕಾದ ಕ್ರಮ ಇದೆ ಅದರಿಂದಾಗಿ ಅದಕ್ಕೆ ನೀವು ತರಲೇಬೇಕು ಇಷ್ಟೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ನಮ್ಗೆ ತಾಸಬೇಕಾಗತ್ತೆ ವಿಚಿತ್ರ ಅಂದ್ರೆ ಜಾಂಬವಂತ ಹೇಳಿದ್ದೇ ತರ ತದೇಕಕ್ಷಣೇ ತೆಲೋಕ ಅದಕ್ಕೆ ಆಚಾರ್ಯರ ಮಾತುಖಾರ ಅದು ಇತ್ಯುತ್ತ ಸ ಕ್ಷಣನೈವ ಪ್ರಾಪ ತತ್ ಅಂದರೆ ಒಂದು ಕ್ಷಣದಲ್ಲಿ ಹೋಗಿ ಬರ್ತಾರೆ ಆದ್ರೆ ವಿಚಿತ್ರ ಏನು ಅಂದ್ರೆ ಅಲ್ಲಿದ್ದಂತಹ ಔಷಧಿಗಳೆಲ್ಲವೂ ಕೂಡ ಈ ಹಸುರ ಉಪಟಳದಿಂದಾಗಿ ಎಲ್ಲ ಅಂತರ ಆಗಿಬಿಡುತ್ತಾರೆ ಪ್ರತ್ಯೇಕ ಪ್ರತ್ಯೇಕ ಆ ಅವಧಾರ ಕಿತ್ಕೊಂಡ್ಬಿರಬೇಕಲ್ಲ ಆಗುದೇ ಸೀದಾ ಸುತ್ತು ಅಳತೆ ತಗೊಂಡ್ರೆ ಇದೊಂದು ಪದಾರ್ಥ ಇದರ ಸುತ್ತಳತೆ ಎಷ್ಟಿದೆ ಒಂದೂವರೆ ಇಂಚು ಒಂದೂವರೆ ಇಂಚು ಅಂತ ಅನ್ಬಹುದಿಲ್ಲ ಹೌದಾ ಹಾಗೆ ಸುತ್ತಳತೆ ಎಷ್ಟು ಅಂತಂದ್ರೆ ನೂರು ಯೋಜನೆ ನೂರು ಯೋಜನಕ್ಕೆ ನೂರು ಯೋಜನೆ ಅದಕ್ಕೆ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೇ ಯೋಜನಾ ನಮ್ಮ ಸ ಉಚ್ಚ ವಿಸ್ತಾರ ಮಾಂಶಃ ಅಷ್ಟೇ ಅಲ್ಲ ತ್ರಿಕೋಣಾಕೃತಿಯಲ್ಲಿ ಇತ್ತಲ್ಲ ಎತ್ತರ ನೂರು ಯೋಜನೆ ಇತ್ತು ಸುತ್ತೂಲ ಅದಕ್ಕೆ ಒಟ್ಟಿಗೆ ಶತ ಯೋಜನೆ ಮಂಡಲ ಬಂದುಬಿಟ್ರಾಚ ನೀವು ಹೀಗೆ ತಗೊಂಡ್ರು ಹೀಗಿ ತಗೊಂಡ್ರು ತ್ರಿಕೋಣಾಕೃತಿಯಲ್ಲಿರುತ್ತೆ ಹೀಗೆಷ್ಟಿರುತ್ತೋ ಹೀಗೆ ಮಧ್ಯದಲ್ಲಿ ಅಷ್ಟೇ ಇರುತ್ತೆ ಹೀಗಾಗಿ ಆ ರೀತಿಯಲ್ಲಿ ತಗೊಂಡಾಗ ನೂರು ಯೋಜನೆ ಎಲ್ಲ ಕಡೆಯಿಂದ ನೋಡಿದ್ರು ಅಂತಹ ಪರ್ವತ ಕೈ ಹಾಕೋದ್ರೆ ಕಿತ್ತದೆ ಯದ್ದು ಇಡೀ ಪರ್ವತನೇ ಪರ್ವತ ಹೊತ್ತಾಗ ವೇಗ ಕಮ್ಮಿ ಆಗಬೇಕು ಬೇಡ ಏನು ಹೋಗ್ಬೇಕಾದ್ರೆ ಏನು ಬೇಗ ಇತ್ತು ಅಷ್ಟೇ ಬೇಗ ಇತ್ತು ಈ ವೇಗವನ್ನು ನಾವು ಊಹೆ ಮಾಡೋದು ಹೇಗೆ ಇಲ್ಲಿಂದ ಕಾಲಿನಡಿಗೆಯಲ್ಲಿ ದೆಹಲಿಗೂ ಹೋದ ಒಂದು ದಿವಸದಲ್ಲಿ ನಂಬಲಿಕ್ಕೆ ಸಾಧ್ಯ ಇತ್ತು ಒಂತ ವಿಮಾನದಲ್ಲಿ ಹೋದ ಅಂದರೆ ಏನು ಆಶ್ಚರ್ಯ ಇಲ್ಲ ಅಂದರೆ ಬೇರೆ ಬೇರೆ ಸಾಧನಗಳಿಂದಾಗ ಆ ಸಾಧನಗಳಿಂದ ಬೇಗ ನಮ್ಮ ಧ್ವನಿ ನಾವು ಟೆಲಿಫೋನ್ ಮೂಲಕ ಮಾತಾಡ್ತಿವಲ್ಲ ವಿದೇಶಗಳ ತನಕ ಹೋಗ್ತಾ ಇಲ್ಲ ಧ್ವನಿ ಹೋಗಲಿಕ್ಕೆ ಅಲ್ಲಿ ವಿನಿಮಯ ಆಗಲಿಕ್ಕೆ ನಾವು ಸಮಯ ತಗೊಳುತ್ತೆ ನಾವು ಮಾತಾಡಿದ ತಕ್ಷಣ ಪಟ್ಟನೇ ಮಾತಾಡ್ತಾರೆ ನೀವು ವಾಟ್ಸಪ್ಪಲ್ಲಿ ಮಾತಾಡಿದ್ರೆ ಗೊತ್ತಾಗಿರುತ್ತೆ ನಾವು ಮಾತಾಡೋ ಒಂದು ಸ್ವಲ್ಪ ಹೋಗ್ಬಿಟ್ಟ್ಮೇಲೆ ಅವ್ರು ಕೇಳಿಸ್ಕೊಂಡು ಆಮೇಲೆ ಮತ್ತೆ ಹಿಂಗೆ ತಿನಿಸ್ ಮಾತಾಡ ಸಮಯ ತಗೊಳ್ಳುತ್ತೆ ಆದರೆ ಟೆಲಿಫೋನ್ ಹೇಗಿಲ್ಲ ಪಟ್ ಪಟ್ಟನೇ ಪ್ರಸಾರ ಆಗುತ್ತೆ ಅಂದರೆ ಕೆಲವು ತತ್ಕ್ಷಣಕ್ಕೇನೆ ಪ್ರಸಾರ ಆಗುವ ಕ್ರಮ ಇದೆ ಈ ವೇಗ ಮುಖ್ಯಪ್ರಾಣದೇವರ ಭೌತಿಕ ಶರೀರದಲ್ಲಿತ್ತು ಈ ವೇಗ ಅವರ ಭೌತಿಕ ಶರೀರದಲ್ಲಿದೆ ಅಂತಂದರೆ ಅವರ ಸಾಮರ್ಥ್ಯ ಅಂತದ್ದು ಅದಕ್ಕೆ ಅಂತಿದ್ದು व्यवहितम हस्रैवहतम प्रवृतंजीव अंका अनैशी उत्पतंतरी उत्टय आया राघवाणतम तदा एकणे तांलोक वायुस्थित प्रत्येक पाठ हेड़का प्रकरण नोडिट्रे अर्थ वायुस्थिति अस्टे ಉತ್ಪದಂತಂ ಇದರಿಂದ ಹಾಲ್ತಾ ಇರೋದನ್ನ ಖೇ ಆಯಾಂತಂ ಆಕಾಶದಲ್ಲಿ ಮತ್ತೆ ಬರ್ತಾ ಇರೋದು ಗಿರಿ ಮುತ್ಪಾಟಯಂತಂ ಗಿರಿಯನ್ನು ಕಿತ್ತು ಮತ್ತೆ ಆಕಾಶದಲ್ಲಿ ಬರ್ತಾ ಇರೋದು ಅದನ್ನು ಆ ಕಡೆಯಲ್ಲಿ ಆ ಪ್ರಾಣಿಗಳನ್ನು ಯಾರ್ಯಾರಿದ್ರು ಅವರ ಇವನ್ನೆಲ್ಲರನ್ನು ಬದುಕಿಸಿ ರಾಮದೇವರ ಪಾದಲ್ಲಿ ನಮಸ್ಕಾರ ಮಾಡ್ತಾ ಇರೋದನ್ನ ಇದಿಷ್ಟು ಹೇಳಲಿಕ್ಕೆ ನಮ್ಗೆ ಎಷ್ಟೊತ್ತು ಬೇಕಾಗುತ್ತೆ ಇದಿಷ್ಟು ಒಂದು ಕ್ಷಣದಲ್ಲಿ ನೀವು ಮಾಡಿದ್ದೀರಿ ಅಂತ ಅದ್ರಾಕ್ಷಿ ಲೋಕಃ ಆವತ್ತು ಎಚ್ಚರ ಇದ್ದ ಲೋಕ ಇದನ್ನು ಅದ್ರಾಕ್ಷಿ ಕಂಡಿತ್ತು ಏ ಅಧಿಕ ಪ್ರಾಣ ನಿಮ್ಮ ಪ್ರಾಣ ಶಕ್ತಿ ಪ್ರಾಣಶಕ್ತಿ ಮುಖ್ಯ ಪ್ರಾಣ ಅನ್ನೋದನ್ನ ಅಧಿಕ ಪ್ರಾಣ ಅಂತ ನಿಮಗೆ ಹೊರತು ಅಂತೆ ಹೀಗೆ ರಾಮದೇವರ ಸೇವಾ ಮಾಡಿದವರು ಅದಕ್ಕೆ ಆಚಾರ್ಯರ ಮಾತ್ರ ಅವರಿಗೆ ಪ್ರೇರಕ ಪಂಡಿತಾಚಾರ್ಯ ಎಷ್ಟೆಲ್ಲ ಎಷ್ಟು ಇದನ್ನ ಅರಿದು ಕುಡಿದ್ರು ಪಂಡಿತಾಚಾರ್ಯರು ಆ ಹೊತ್ತಿಗೆ ಇಲ್ಲ ಆ ಮಾತಿದೆ ಇತ್ಯುಕ್ತಃ ಕ್ಷಣೇನ ಪ್ರಾಪು ತದ್ದಂಧನ ಅವಾಪಜಂಬರಚರಹ ರಾಮ ಮುಕ್ತರೋ ಯಥಾ ಒಳ್ಳೆಯದ ಉದಾಹರಣೆ ಬೇಕಲ್ಲ ರಾಮದೇವರ ಬಾಣ ಬಿಟ್ಟರೆ ಎಷ್ಟೊತ್ತು ಹೋಗುತ್ತವರು ಅದು ಎಷ್ಟು ವೇಗದಲ್ಲೂ ಹೋಗುತ್ತೋ ಅಷ್ಟೇ ವೇಗದಲ್ಲಿ ಶುರು ಹೋಗಿದ್ದರು ರಾಮದೇವರ ಆ ಆಯುಧಗಳಿಗೆ ಇವರೆಲ್ಲ ಹೀಗಾಗಿ ಪಂಚಬಾಣಗಳನ್ನು ನಿಯಮನ ಮಾಡತಕ್ಕಂಥವ್ರು ಮನ್ಮಥ ಇವರು ಅವರಿಗಿಂತ ಮೇಲ್ ಬರೋರು ಅಷ್ಟೇ ವೇಗದಲ್ಲೂ ಹೋದರು ಅಂದರೆ ಆಶ್ಚರ್ಯಪಡಬೇಕಾಗಿಲ್ಲ ಅಂತರಿ ಹಿತಾಶೌತ ಔಷಧೀಸ್ತು ತದಾ ವಿಜ್ಞಾನ ಮಾರುತಿ ಕಡೆಗು ಗಿರಿಯನ ಪಟ್ಟಣ ನೋಡಿದ್ರು ಔಷಧಿ ಇಲ್ಲಿ ಹುಡುಕ್ತಾ ಕೊಡೋದು ಆಗೋಲ್ಲ ಅಂತಂದ್ರು ಸರನೇ ಎತ್ತದು ತಗೊಂಡ್ಬಿಟ್ಟು ಎರಡರ ಕೈಯಲ್ಲಿ ಎತ್ತಿಕೊಂಡು ಬ್ಯಾಲೆನ್ಸ್ ಮಾಡ್ಬಿಟ್ಟು ಹಿಂಗೆಲ್ಲ ಬರಬೇಕಾಗಿಲ್ಲ ಏಕೆ ಏನೋ ದೋಷ್ಣಾನಯ ತಗಿರಿಂದ್ರು ಸಂಜೀವನಾದ್ಯಾರ ಕೇಳಿದ್ರೆ ಎಲ್ಲಾದ್ಮೇಲೆ ಸಂದರ್ಶನ ಮಾಡ್ತಾ ಹಾಗೆ ಹನುಮಂತ ದೇವರನ್ನ ಕೇಳಿದ್ರಂತೆ ನೀವು ಬೆಟ್ಟ ತಂದ್ರಲ್ಲ ನನಗೆ ಏನು ಆಯಾಸ ಆಗಲಿಲ್ಲಪ್ಪ ಅಂತ ನಾರಾಯಣ ಪಂಡಿತಾಚಾರ ಚಿತ್ರ ಮಾಡೋ ಕ್ರಮ ಪಾಪ ಎಷ್ಟು ಆಯಾಸ ಆಯಿತು ನನಗೆ ಹೇಗಿತ್ತು ಅನ್ನೋ ಉದಾಹರಣೆ ಹೇಳ್ತೇನೆ ನೋಡ್ರಪ್ಪ ನಾ ರಾಮದೇವ್ ಪೂಜೆಗೆ ದಿವಸ ಹೂ ನನಗೆ ಅಷ್ಟೇನಾಗಲಿಲ್ಲ ಇದು ಹೂ ತರಬೇಕಾದ್ರೆ ನಿಯಮ ಇದೆ ಅದು ನಮ್ಮ ಎಡಿಗೆಯಲ್ಲಿ ಬಲಿಗೆ ಇಲ್ಲಿ ಬಟ್ಟೆಲ್ಲ ಹಾಕೊಂಡು ತಗೊಂಡ್ಬಂದೆ ಪ್ಲಾಸ್ಟಿಕ್ ಹಾಕೊಂಡಿ ಎಲ್ಲರೂ ಪ್ಲಾಸ್ಟಿಕ್ ಬರಂತಾರೆ ಅದನ್ನೆಲ್ಲ ಇದ್ದಾವೆ ಇದ್ರಲ್ಲಿ ಹೇಳ್ತಾರೆ ಮದ್ಯಮಾಲದಲ್ಲಿ ಯಾಕಪ್ಪ ಅಲ್ಲಿ ಏನ್ ಹೇಳ್ತಾರೆ ಅಕ್ರಿ ತಾನೆ ಚೌರ್ಯಾನಿ ಚಾ ಏನು ಮನೆಯಲ್ಲಿ ಮಂಟಪ ತುಂಬಾ ಹೂವು ಬಗೆ ಬಗೆಯೇ ಹೂಗಳು ಇಲ್ಲಿ ನಿಮ್ಮಲ್ಲಿ ವರ್ತನೆ ಪಡ್ತಾರಾ ಈ ಕೊಂಡು ಹೂ ತೋ ಏರ್ಸ್ಬಾರ್ದು ಅಸಖ್ಯಾನೆ ಆಮೇಲೆ ಅಕ್ರೀತಾನಿ ಕೊಂಡಿತನ್ನ ಶುದ್ರತೀವಲ್ಲ ಬಳಸಬಾರ್ದು ಅಂತಿದೆ ಅದಾದ್ದು ವಸ್ತುಸ್ಥಿತಿ ಅದನ್ನ ಯಾವತ್ತ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರ ದೊಡ್ಡ ದೊಡ್ಡ ಮಠಗಳನ್ನ ಮಾಡ್ತಾರೆ ಅದು ಬೇರೆ ಆಗ್ತದೆ ಇರಲಿ ಬಟ್ ಇರೋ ಪರಿಸ್ಥಿತಿ ನಮಗೆ ಇವರು ಹೇಳ್ತಾರೆ ಅವರು ಟಿಕಾಕಿಪ್ಪ ಕೂಡ ಉಲ್ಲೇಖ ಮಾಡಿದ್ದಾರೆ ಧರ್ಮಶಾಸ್ತ್ರಗಳಿದೆ ಅದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಪದ್ಯಮಾಲಾದ್ರೆ ಮನೆ ತುಂಬಾ ಹೂ ಮಂಟಪ ತುಂಬ ಯಾರು ಕೊಡ್ತಾರೆ ನಿಮಗೆ ಅಂತ ಕೇಳಿದೆ ವಾಕಿಂಗ್ ಹೋಗಿರ್ತೇನಲ್ಲ ತಗೊಂಡ್ಬರ್ತೇನೆ ವಾಕಿಂಗ್ ಹೋದಾಗ ಪಾಪ ಇಲ್ಲಿ ಯಾರೇ ಎದ್ದೇ ಇರಲ್ಲ ಬೆಳಗಿನ ಜಾಲ ಮನೆ ಕಾಂಪೌಂಡ್ ಎಲ್ಲ ಹರಕೊಂಡು ಚೌರ್ಯಾಲಬ್ಧಾನಿಯ ನಿಜ ಕಳತನ ಮಾಡಿ ತಂದಿದ್ದು ಇವೆಲ್ಲ ತಂದು ಪೂಜೆ ಮಾಡಿದರೆ ಅನರ್ಥ ಇದೆ ಪುಣ್ಯ ಬರೋಲ್ಲ ಈ ಥರ ತರದಲ್ಲ ಅದಕ್ಕೆ ನಿಯಮ ಇದೆ ಇನ್ನು ತಿಂತ ಈ ಕಾಲದ್ದು ಈ ಹೀಗೆ ಇಂತಹ ಸುವಾಸನೆಯಲ್ಲೂ ಇಂಥದ್ದೇ ತರಬೇಕು ನಿಂತಲ್ಲ ಇದೆ ಅದನ್ನು ಆಕ್ರಮದಲ್ಲಿ ತರಬೇಕಾದ್ರೆ ಎರಡು ಕೈಯಲ್ಲೂ ನಾಟಕಾಗಿ ಸ್ವಲ್ಪ ಲಕ್ಷ ಕೊಟ್ಟು ತರಬೇಕು ನನಗೆ ಅದಕ್ಕಾದರೂ ಒಂದಷ್ಟು ಆಯಾಸ ಅಂತ ಅನ್ಬೋದೆ ನನಗೆ ಅದಕ್ಕೊಂದು ನಿಯಮ ಇದೆ ಇದಕ್ಕೆ ಏನೂ ಇಲ್ಲ ಸರ್ ಕೈಯಲ್ಲಿ ತಗೊಂಡ್ಬಂದರೆ ಎರಡು ಕೈಯಲ್ಲಿ ತರದಿದ್ದೆ ಆಯಾಸ ಆಗುತ್ತೆ ಅಂತ ಅನ್ಬೋದು ಒಂದೇ ಕೇಳಿ ತಂದಿದ್ದೀನಿ ಅಂದರೆ ಆಯಾಸ ಆಗಿದೆ ಅಂತ ಅನ್ಬಹುದಾ ಹಾಗಾಗಿದೆ ಅಂತ ಉತ್ತರ ಕೊಟ್ಟಿದ್ದರು ಅಂತ ಯಾರು ಹನುಮಂತದೇವರು ಅಷ್ಟು ಅನಾಯಾಸವಾಗಿ ಹೊತ್ತು ತಂದಿದ್ರು ಅಂತ ರಾಮದೇವರ ಸೇವಾ ಇಷ್ಟು ಅನಾಯಾಸವಾಗಿ ಮಾಡಿದ್ರು ಸತಂ ಸಮ್ಯಗಿರಿಂಕಾರ ಒಂದೇ ಕೈಯಲ್ಲೇ ಪ್ರತೋಲ ಇರುವ ಅದಕ್ಕೆ ಬಲದೇವಸೂನು ಅಂತ ಬಲದೇವ ಅಂತ ಮುಖ್ಯ ಪ್ರಾಣಿದೇವಿದ್ರು ಬಲದೇವಶಾಸ್ತ್ರಿ ಬಲದೇವ ಶರ್ಮ ಇವೆಲ್ಲ ಇಡ್ತಿದ್ರಲ್ಲ ಬಲದೇವ ಅಂತ ಮುಖ್ಯ ಪ್ರಾಣಿವರ ಹೆಸರು ಏನೇನೋ ಹುಟ್ಟು ಚಿತ್ರ ಇಡೋದಕ್ಕೆ ಬದಲು ಇದು ಒಳ್ಳೆಯ ಹೆಸರು ಬಲದೇವ ಅಂತ ಮುಖ್ಯ ಪ್ರಾಣಿಗಳ ಹೆಸರು ಇಡಬಹುದು ಹೊಸ ಹೆಸರು ಬೇಕು ಅಂತಂದರೆ ನೀವ್ ಬರೀ ಬಲ ಬಲ ಬಲ ಅಂದ್ ಕೂಗುದರೂ ಪರವಾಗಿಲ್ಲ ಅವಾಗ ಶಾರ್ಟ್ ಮಾಡಿಬಿಡ್ತಾರ ಮೇಲೆ ಹೆಸರು ಬಲ ಅಂದ್ ಕೂಗಿದ್ರು ಕೂಡ ಏನು ತಪ್ಪಿಲ್ಲ ಧಾರವಾಡದವರು ಕ್ರಮ ಆಗಬಾರ್ದು ಅಷ್ಟೇ ಏ ಬಲ್ಯ ಬಾರ್ನೇ ಇಲ್ಲ ಸರಿ ಇಲ್ಲ ಅಂದ್ಕೊಡ್ಬಾರ್ದು ಕೆಡಿಸಬಾರ್ದು ಅಂತ ಅಷ್ಟೇ ಯಾಕೆ ಹೌದಲ್ಲ ಮಂಜುನಾಥ ಸಮಗ್ರವೇಗ ಯಥ ಹರಿಶ್ಚಕ್ರ ಧರಹ ತಿರುಕ್ರಮೇ ಪರಮಾತ್ಮ ತಿರುವಮ ರೂಪದಲ್ಲಿ ಹಾಗೆ ಸಾಧ್ಯ ಬೆಳೆದ್ನೋ ಹಾಗೆ ಸಮಪಪಾತ ಅಂಬರವನ್ನು ಅದನ್ನು ಹೊತ್ತುಕೊಂಡು ಅಂಬರದಲ್ಲಿ ಆಕಾಶದಲ್ಲಿ ಹಾರಿ ತಂದು ಬಿಡ್ತಾರೆ ಅವಾಪಚ ಸನ್ನಿಮೇಶ ಮಾತ್ರ ಒಂದು ನಿಮೇಶ ಮಾತ್ರ ಅದನ್ನಷ್ಟು ಹೊತ್ತುಕೊಂಡು ನಿಪಾದಿತ ಆ ಗಿಡ ಮೂಲಿಕೆ ಅದು ನಿಂತು ತರಬೇಕಾಗಿರಲಿಲ್ಲ ವಿಚಿತ್ರ ಆ ಗಾಳಿ ಬಡಿತಲ್ಲ ಎದ್ಬಿಟ್ಟು ಸೊಮ್ಮೆ ತಂದೆಯಿಂದ ಮಲ್ಕೊಂಡಿರ್ತಾರೆ ಒಳ್ಳೆ ಒಗ್ಗರಣೆ ಬಿತ್ತು ಅಡಿಗೆಗೆ ಅಂತ ಏನ್ ಮಾಡ್ತಾ ಇದೀರಿ ಬರ್ತಾರೆ ಕೆಲವಿಗೆಲ್ಲ ಶಕ್ತಿ ಇದೆ ನಮಗೂ ಗೊತ್ತಲ್ಲ ಅದಕ್ಕೆ ಹೇಳಿದ ಅಮಿಟ್ಲೇ ಆ ಗಿಡದ ವಾಸನೆಗೆ ಸುವಾಸನೆಗೆ ಅಷ್ಟಿ ತುಂಬಾ ರಕ್ತ ನೆತ್ತಿ ಬಿರುದು ರಕ್ತ ಇಳಿತಾ ಇರುತ್ತೆ ಮೂಗಲ್ಲಿ ಒಳ್ಳೆ ಕೆಮ್ಮಣ್ಣು ಒಳ್ಳೆ ಕೆಮ್ಮಣ್ಣು ಅಥವಾ ನಮ್ಮ ನಮ್ಮ ದೇಸಿ ಆಕುಳ ನಾಟಿ ಆಕಳಗಳು ಏನಿರ್ತಿತ್ತು ಹಿಂದೆ ಆಕಳಗಳ ಶಗಣಿ ಕಡೆ ಬೆರಣಿ ಆ ಘಾಟ್ ವಾಸನೆ ತಗೊಂಡ್ರೆ ನೆತ್ತಿಯಲ್ಲಿ ಸೋಲ್ಕೆ ಆಗ್ತಾ ಇರೋದು ನಿಂತು ವಾಸನೆಗಳ ಶಕ್ತಿ ಇದೆ ವಾಸನೆಯಲ್ಲಿ ಆ ಶಕ್ತಿ ಇದೆ ಅಂತ ನಾವು ಗಮನಿಸಬಹುದು ಅಂತಹದ್ದು ಗಂಗನವಾದನ ಪರ್ವತದ ಸಂಜೀವನಾದಿ ಔಷಧಿ ಇರುವಂತಹ ವಾತ ಹೊಡೆದಿತ್ತು ಎಲ್ಲ ಭಗವಂತ ಆ ಸಾಮರ್ಥ್ಯವನ್ನು ನೀಡಿದ್ದಾನೆ ಎಂದು ತೋರಿಸಿದರು ತೈಲ ವಾತಸ್ಪರ್ಶ ಸಮರ್ಥಿತಾ ಸಮಸ್ತ ಶೋ ವಾಕ್ಷಣ ಅದರ ಅದೊಂದೇ ವಾಸನೆ ಅಲ್ಲ ಬೇರೆ ಬೇರೆಂದು ವಾಸನೆ ಹೊಡೆದಿತ್ತಲ್ಲ ಅಲ್ಲಿ ಆ ಸುವಾಸನೆ ಇನ್ನೂ ಬೇರೆ ಬೇರೆ ಹೊಡೆದು ಉತ್ತೇಜಕ ಶಕ್ತಿಯಿಂದ ಇನ್ನಷ್ಟು ಅರ್ಭಟಿಸುವಂತೆ ಎದ್ದನಿತ್ತು ಅಪೂಜೆ ಎತ್ ಮಾರುತಿ ಮುಕ್ರಪೂರ್ಜ್ ಕೂಡ ಮಾರುತಿ ಹನುಮಂತ ದೇವರಿಗೆ ಭಾಳ ಪೂಜೆಯನ್ನು ಮಾಡುತ್ತಾರೆ ಆ ಕಾಲಕ್ಕೆ ಗೌರವ ಸಲ್ಲಿಸ್ತಾರೆ ರಘುತ್ವೋ ಸು ಅನುಜನಿಸ್ತಾ ಪರೇ ಹನುಮಂತ ದೇವರ ಕೈ ಮುಗಿದು ಬಿಡ್ತಾನೆ ಲಕ್ಷ್ಮಣ ಕೊಡತು ಲಕ್ಷ್ಮಣನ ಸಮೇತವಾಗಿ ನಿಮ್ಮ ಸಾಮರ್ಥ್ಯ ಬಹಳ ಬದುಕಿಸಿಕೊಟ್ರಿ ಲಕ್ಷ್ಮಣ ಪ್ರಾಣದಾತಾಚ ಈಗೊಮ್ಮೆ ಇನ್ನೊಂದು ಎಲ್ಲ ಆವೃತ್ತಿಯಾಗುತ್ತೆ ಇನ್ನೊಂದು ಸತಿ ಆಗಿರುತ್ತೆ ಶಕ್ತಿ ಆಯುಧವನ್ನ ನೆಟ್ಟಿದಾಗ ರಾಮದೇವರ ಪಾದಕ್ಕೆ ತಂದು ಹಾಕಿ ಬದುಕಿಸಿದ್ರು ಒಂದಾಯಿತು ಇದು ಎರಡನೇ ಆವೃತ್ತಿ ಸ್ವಯಂ ಬದುಕಿಸಿದ್ದು ಮೂರನೇ ಆವೃತ್ತಿಯಲ್ಲೂ ಕೂಡ ಇನ್ನೊಮ್ಮೆ ಮತ್ತೆ ಪ್ರತ್ಯೇಕ ಆಗಿರ್ತಾ ಮತ್ತೆ ಸಂಯು ತರ್ತಾರೆ ಎರಡಾವೃತ್ತಿ ತರ್ತಾರೆ ಲಕ್ಷ್ಮಣನಿಗೋಸ್ಕರ ಮಾತ್ರ ತರೋದೊಂದಿದೆ ಪಪಾದ ಮೂರ್ತ ಪುಷ್ಪ ಸಂತತಿ ಏನು ಕಾಲಕ್ಕೆ ದೇವತಾ ವರ್ಗ ನೋಡಿದವನು ಈ ವಿಚಿತ್ರ ಕಾಲಿಯಾಗಿ ಊಹೆ ಮಾಡಿಲ್ಲ ಇದರ ಕಲ್ಪನೆನೇ ಇಟ್ಟುಕೊಂಡಿರಲಿಲ್ಲ ಹೋಗ್ ಸರ್ ಅಂತ ತಗೊಂಡ್ಬಂದು ಬದುಕಿಸಿದ್ದೆಲ್ಲ ನೋಡಿದವಲ್ಲ ಆಶ್ಚರ್ಯ ಆಗಿತ್ತು ತಲೆ ಮೇಲೆ ಪುಷ್ಪ ವರ್ಷ ಮಾಡಿಬಿಟ್ಟು ಒಂದು ಕುಂಭಕರ್ಣ ಸಂಹಾರ ಆಗಿದ್ದಾಗ ಒಂದು ರಾಮದೇವರ ಮೇಲಾಗಿತ್ತು ಹನುಮಂತ ದೇವರ ಮೇಲೆ ಈ ಪ್ರಕರಣದಲ್ಲಿ ಇದೊಂದು ನಡೀತು ಸದೇವ ಗಂಧರ್ಮ ಮಹರ್ಷಿ ಸತ್ತಮೈರ ಭುಷ್ ರಾಮಕರಣಿ ಸಂಸ್ಥಿತ ಅಲ್ಲೇ ಕೂತ್ಕೊಂಡು ಹೋಗಿಬಿಡ್ತಾರೆ ಶಿಸ್ತು ಕಲಿಸ್ಬಿಡ್ತಾರೆ ಯಾವುದೋ ಪದಾರ್ಥ ತಂದುಬಿಟ್ಟು ಆಯ್ತಲ್ಲ ಇದು ಕೆಲಸ ಆಯ್ತಲ್ಲೇ ಆಮೇಲೆ ನಾನೇ ನೋಡ್ಕೊಳೋಣ ಬಿಡಪ್ಪ ಆಮೇಲೆ ಎಲ್ಲೋ ಹತ್ತು ಸತ್ತಿ ಹುಡುಕ್ತಾ ಇರೋದು ಇವೆಲ್ಲ ನಮಗೆ ಬಹಳ ಇದೆ ಆದ್ರೆ ಅವರಿಗೆ ಎಷ್ಟು ಶಿಸ್ತು ಮುಗಿತಲ್ಲ ಪದಾರ್ಥ ಅಲ್ಲೇ ಇಟ್ಕೊಳ್ಬೇಕಾಗ್ತದೆ ಪರ್ವತ ಉಪಯೋಗಬೇಕಾಗಿತ್ತು ತಂದಿದ್ದಾಯ್ತು ಮತ್ತೆ ಆ ಪದಾರ್ಥ ಅಲ್ಲೇ ಸೇರಿಸಬೇಕು ಈ ಶಿಸ್ತು ಕಲ್ತ್ರೆ ಹನುಮಂತ ದೇವರು ನಮಗೆ ಪ್ರೀತಿ ತೋರಿಸ್ತಾರೆ ನಾವು ಹನುಮಂತ ದೇವರು ಭಕ್ತರಾಗ್ತದೆ ತಂದೆ ಅಲ್ಲಿ ಹೋಗದೆ ತಂದೆ ಇಲ್ಲಿ ಹೋಗದೆ ಕಾಲಲ್ಲಿ ನಾವು ಎಷ್ಟು ಅಶಿಸ್ತಿನಿಂದ ಬದುಕುತ್ತೇವೆ ಅವ್ರಿಗೆ ವಿರುದ್ಧರಾಗ್ತಾ ಹೋಗ್ತೇವೆ ಎಷ್ಟು ಶಿಸ್ತಿನಿಂದ ಬದುಕುತ್ತೇವೆ ಅಷ್ಟು ಅವರಿಗೆ ಪ್ರಿಯರಾಗ್ತದೆ ಅದಕ್ಕೆ ಏನಾದ್ರೆ ನಮ ಕೌಶಲಾಯ ಅಂತ पंडिताचार्य चकितर अल आता सपूर्व मारे दे चोदिता निरंतर श्लिष्ट तो श्लिष्टतरोत्र चावत श्लिष्ट तरह अल आश्लिष्ट अंतको तो पुनस् सर्वे तरशहस्ता अलंध कामय चित्रणमु न पंडिताचार्य क्षिप्त पश्चा पश्चात्सल सलील मत ಒಂದು ಕಟ್ಟಿಂದು ಬಾಲ್ ಅಂತ ಹಾಕ್ತಾರೆ ಹುಡುಗರು ರಂಗಕ್ಕಿಂತ ಮಸೆ ಮಾಡಿದ್ದೆ ಹಾಗಾದ ಇಲ್ಲಿಂದಲೇ ಇಟ್ಕೊಂಡು ವ್ಯಗ್ರಬುದ್ಧಿಯ ತ್ವಯಾತಃ ವಜ್ರಬುದ್ಧಿಯಿಂದ ಎಲ್ಲೋ ಇಟ್ಕೊಂಡು ಸುಮ್ಮನೆ ಹಿಂಗೆ ಹಾಕೋದು ನೋಡ್ಕಡೆ ಅಲ್ಲೆಲ್ಲೋ ನೋಡ್ಕೊಳ್ತಾ ಇಲ್ಲಿ ಹಾಕೋದಕ್ಕೆ ವ್ಯಗ್ರಬುದ್ಧಿ ಅಂತ ಏಕಾಗ್ರಕ್ಕೆ ವಿರುದ್ಧವಾದದ್ದು ವ್ಯಘ್ರ ಅದೇ ರಕ್ಷೆ ಎಲ್ಲೋ ರಕ್ಷೆ ಇಟ್ಟು ಈ ಕಡೆ ಕೆಲಸ ಮಾಡು ವ್ಯಘ್ರಬುದ್ಧಿಯ ತ್ವಯಾತಃ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತೆ ಯೋಜನಾ ಉಪಲವ ಕಲ್ತಕೊಂಡು ಮಕ್ಕಳು ಆಟ ಆಡ್ತಾವಲ್ಲ ಹಾಗಿದ್ದಾಗಿ ಸುಮ್ಮನೆ ಬಿಸಾಡಿದಂತೆ ಉಪನ ಲವ ಇವ ವ್ಯಗ್ರಬುದ್ಧಿಯ ತ್ವಯಾತಃ ಇಲ್ಲಿಂದಲೇ ಅತ ಈ ಪ್ರದೇಶದಿಂದಲೇ ಹೋಗ್ತೇವೆ ಲಂಕಾಪಟ್ಟಣದಿಂದಲೂ ಹೋಗಿತ್ತು ಆಚಾರ್ಯನ್ನು ಹೇಳಿದ್ದಾರೆ ನಿರಂತರ ಶ್ರೆಷ್ಟು ತರೋತ್ತರ ಚಾಲ್ ಹೋಗುತ್ತ ಸಂಸ್ಥಿತ ಏನೇನೇ ನಿಂತುಕೊಂಡು ಬಿಸಾಡಿತ್ತು ಹ್ಯಾಂಗೆ ಹೋಗುತ್ತು ಸ್ವಸ್ವಸ್ಥಾನ ಸ್ಥಿತಿ ಸಂಶ್ಲೇಷ ನೇದಂಕಃ ಪರಾಗಿವ ಆಗೋದು ನಮಃ ಕೌಶಾಲಯ ಪರಿಸ್ಥಿತಿಯಲ್ಲಿ ಈ ಚಿತ್ರಣ ಇದೆ ಸ್ವಸ್ವ ಸ್ಥಾನ ಬಿಡಿಸಬೇಕಾಗಿಲ್ಲ ಅದಾದರ ಸ್ಥಾನದಲ್ಲಿ ಸ್ಥಿತ ಅತಿ ಅತಿಸ್ಥಿರ ಶಕಲಶಿಲಾ ಒಂದು ಹೆಕಡೆ ಕಲ್ಲು ಎಲ್ಲಿಗೆ ಹೇಗೆ ಹುರ್ಕೊಂಡಿತ್ತು ಯಾವ ಆಕಾರದಲ್ಲಿ ಮುರುಗಿ ಎಲ್ಲಿ ಜರುಗಿತ್ತಲ್ಲ ವೇಗದಿಂದ ಎತ್ತಬೇಕಾಗ ಶಕಲಶಿಲಾ ಜಾಲ ಅಲ್ಲಿ ಎಲ್ಲ ಕಡೆಯಲ್ಲೂ ಸಂಶ್ಲೇಷ ಹೋಗಿ ಸೇರ್ಪತಲ್ಲ ನಷ್ಟಛೇದ ಈಗ ತಕ್ಷಣಕ್ಕೆ ಹೋಗಿ ಇಟ್ಕೊಂಡು ಇವರು ಪಟ್ಟಿಗಿಟ್ಟಿ ತಗೊಂಡು ಹೋಗಿ ಎಷ್ಟು ದೂರ ಅಳದಿದ್ರು ಎಷ್ಟು ದೂರ ಕಿತ್ಕೊಂಡು ಹೋಗಿದ್ರು ಎಲ್ಲಿ ನಮ್ಮ ಪತ್ರ ಹರಿದ್ರೆ ಅದಕ್ಕೆ ಗುರುತಿರುತ್ತೆ ಅಂತಹದ್ದು ಎಲ್ಲಿ ತನಕ ಈ ಪಟ್ಟು ಗಿರಿಯನ್ನ ಎತ್ತುಕೊಂಡು ಹೋಗಿದ್ರು ಹನುಮಂತ ದೇವರು ಅಂತನ್ನುವ ಛೇದ ಅಂಕ ಅಂಕ ಅಂದ್ರೆ ಚಿಹ್ನೆ ಅದು ಎಲ್ಲಿ ತನಕ ನಷ್ಟ ಛೇದ ಅಂಕ ಪುರಾಗಿತ್ತು ಹಿಂದೆ ಹೇಗಿತ್ತು ಹಾಕಿತ್ತು ಇದು ಈದ್ ಕೌಶಲ ಆ ಚಾತುರ್ಯತೆ ಈಗೆಲ್ಲ ನಾವು ನೋಡ್ತೀವಲ್ಲಿ ಸಲಾನೆ ತೋರಿಸ್ತಾರೆ ಎಲ್ಲೋ ತಗೊಂಡು ಹಿಂಗ ಅಲ್ಲೂ ಕುತ್ಕೊಳ್ಳುತ್ತೆ ಅದು ತಟ್ಟೆ ತೆಗೆದಲ್ಲೋ ಹಾಕ್ತಾನೆ ಇಂಗೇನೋ ತೆಗೆದ ಜೋಬಿ ಹಾಕ್ತಾರೆ ಮಾಡ್ತಾರೆ ಅಂತಲ್ಲ ಬಹಳ ಅಭ್ಯಾಸ ಮಾಡಿ ಏನೇನೋ ಕಷ್ಟಪಟ್ಟಿರ್ತಾರೆ ಅಂದ್ರೆ ಅದಕ್ಕೆಲ್ಲ ಒಂದೊಂದು ನ್ಯಾಕ್ ಬೇಕು ಕೌಶಲ ಅಂದ್ರೆ ನಮಃ ಕೌಶಲ ಅಂತ ದೇಶ ಮಾಡ್ತಾರೆ ಕಪಿಯವರ ಪುಷ ಅಮ ಕೌಶಲ ಕಪಿಶ್ರಷ್ಟೂಪದ ಹನುಮತ್ತು ರೂಪದ ೇ ನಿಮಗೆ ನಿಮ್ಮ ಕೌಶಲಾಯ ನವ ಅದಕ್ಕೆ ನಮಸ್ಕಾರ ಮಾಡಬಹುದಷ್ಟೇ ಹೇಗೆ ಅಂತ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ ಹನುಮದ್ ರೂಪ ನೋಡುವುದನ್ನು ನಮಗೆ ಕಲ್ಪನೆ ಬರಬೇಕು ಆಗ ಆ ಚತುರತೆಯನ್ನು ನಮಗೂ ಕೊಡ್ತಾರೆ ಆ ಚಾತುರ್ಯತೆಯಿಂದ ನಮಗೂ ಬರುವ ಜೀವದ ಆಪತ್ತುಗಳನ್ನ ತತ್ವಜ್ಞಾನದ ಆಪತ್ತುಗಳನ್ನ ಕಳೀತಾರೆ ಅದಕ್ಕೆ ವಾಯುಸ್ತುತಿ ಅಂತಂದರೆ ಯಾಕಷ್ಟು ದೊಡ್ಡ ಮಂತ್ರ ಆಯಿತು ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಯಾಕೆ ಪರಿಹಾರ ಆಯಿತು ಅಂದರೆ ಅಲ್ಲಿ ಅಂತಹ ವಸ್ತು ಚಿತ್ರಣ ಅಲ್ಲಿದೆ ಅದು ಮಹಾವೈಭವದ ವಸ್ತು ಚಿತ್ರಣ ಅಲ್ಲಿದೆ ಇದೇ ಅದಕ್ಕೆ ಕಾರಣವಾಗಿದ್ದು ಬೆಳಿಲಿಕ್ಕೆ ಹೀಗಾಗಿ ಅವಾಗ ಮತ್ತೆ ಕೈಯಲ್ಲಿ ಮರ ದೊಡ್ಡ ದೊಡ್ಡ ಪರ್ವತ ಇರೋದು ಎಲ್ಲ ಇಟ್ಕೊಂಡು ಮತ್ತೆ ನನ್ನಂತಹ ವೇಗವನ್ನು ಶುರು ಮಾಡಿಕೊಂಡು ಕೂಗಾಡುತ್ತಾ ಮತ್ತೆ ಶುರು ಮಾಡಿಕೊಂಡ್ರು ಪುನಶ್ಚತಾನಿ ಪ್ರೇಕ್ಷತ ಮುತ್ತಿ ತಾನಿ ಕಪಿ ಬಯಸ್ ಮಹಚಕ್ರಚಿತ ಪ್ರವೇಶ ನಾವು ಏನು ಮಾಡಿದ್ರು ಇನ್ನೇನು ಸತ್ಯ ಹೋದ್ರೂ ಮತ್ತೆ ಹೇಳ್ತಾರಲ್ಪ ಏನೇನು ಇಟ್ಕೊಂಡಿದ್ದಾರೆಲ್ಲ ಏನು ಮಾಡಿದರೂ ಔಷಧ ಇದೆ ಮತ್ತೆ ಮತ್ತೆ ಎದ್ದು ಬರ್ತಾರೆ ಶತ್ರುಗಳಲ್ಲಿ ಏನು ಕಮ್ಮಿನೇ ಆಗ್ತಾ ಇಲ್ಲ ಅದು ಹೀಗಾಗಿ ಗತಿ ಏನು ಭಯ ಹುಟ್ಟು ಬಿಡುತ್ತೆ ಯಾರಿಗೆ ಇಂದ್ರಜಿತಿ ಸಪೂರ್ವ ಬದ್ಧ ವ್ಯವಹೆ ಸಮರ್ಥ್ಯ ಶಿವಂ ತಥಾ ದರ್ಶನ ಮತ್ತದೇ ರೀತಿಯಲ್ಲೇ ಅವರೊಂದು ವ್ಯವಸ್ಥೆ ಇತ್ತು ಮತ್ತೆ ರುದ್ರದೇವರ ಆರಾಧನೆ ಮಾಡಲು ಮಧ್ಯ ಹಂಸಕರು ಮತ್ತೆ ಅಂತರಹಿತನಾಗಿ ಮತ್ತೆ ವಾಯುದ್ಧಕ್ಕೆ ವರಾಶ್ರೇಣಾಜ ಗಿರೀಶ ಯೋಸ್ತಥ ಅವರು ಇಬ್ಬರು ಗಿರಿ ಮತ್ತು ಈಶಾ ಗಿರೀಶ ಗಿರೀಶ ಮತ್ತು ಅಜ ಇಬ್ಬರು ಮುಖ್ಯ ಇವರು ಮಹಾಂತೃದೇವ್ರು ಅದರಂತೆ ಆಯ ಅಂತಂದರೆ ಬ್ರಹ್ಮದೇವ್ ಇಬ್ಬರ ವರದಿಂದಲೂ ಕೂಡ ಮಹಾಸ್ತ್ರ ಈ ಸವಬಂಧಾನ ಇನ್ನೂ ಭಾರಿ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಇನ್ನೊಂದು ಕ್ಷಣ ಅವಕಾಶ ಇದೆ ಅಂತ ಮತ್ತು ಸಂಜೀವನಿಗೆ ತರಕ್ಕೆ ಅವಕಾಶ ಇರಬಾರ್ದು ಹಾಗು ಮಹಾಸ್ತ್ರ ಬಂಧನದಿಂದ ಕಟ್ಟ ಕೊಡ್ತಾರೆ ಅವರನ್ನೆಲ್ಲ ಸತ್ಯ ಅನ್ನುವ ಲೆಕ್ಕಾಚಾರ ಬೀಳಿತಾ ಇದ್ದಾಗ ಅತಾಹ ರಾಮಸಾರತಃ ಪುರಾಸ್ತರೇವಾನುಸರ ಸ ಪಿತಾಮಹಾಸ್ತ್ರೇಣಿತಸ್ತೇನ ಸದರ್ಶ್ಯಕ್ತು ಅರ್ಹಸಿ ನಾನೇನಪ್ಪಳೆ ಕೊಡುಶಾಂತ್ ಋಷುಗಳು ಕೊಟ್ಟಿದ್ದಾರೆ ಅದಿದೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋಣ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಏನು ಮಾಡಲಿಕ್ಕಾಗಲು ನಾ ಹೊಡೆದರೆ ನೀನಪ್ಪಳೆ ಕೊಟ್ಟಿದ್ರೆ ಬ್ರಹ್ಮಾಸ್ತ್ರ ನಾ ಅವರು ಅವಧ್ಯತ್ವಾದಿ ಹೊರ ಕೊಟ್ಟಿದ್ದಾರೆ ಬ್ರಹ್ಮದೇವರು ನಾನೇನು ಮಾಡಲಿಕ್ಕಾಗಲ್ಲ ನೀನು ಅನುಗ್ರಹ ಮಾಡಿದರೆ ಬರಹದೇವರ ಮನೆ ಕಿತ್ಕೊಂಡು ಹೋಗುತ್ತೆ ಅಪ್ಪಣೆ ಕೊಡ್ಕೊಂಡ್ಬಿಡ್ತೇನೆ ರಾಮದೇವರನ್ನು ಅಂಥ ಲೋನ್ ಹೆದ್ರುಕೊಂಡು ಅವನ ಕಾಣಿಸ್ತೇನೆ ಇಂತ ಮಾಡ್ತೇವೆ ಅಂಥವ್ರ ಮೇಲೆ ಪ್ರಯೋಗ ಮಾಡಬಾರ್ದು ರಾಮದೇವರು ಮಾಡಿದ ಮಾತು ಇದು ಏನಾದ ಲಕ್ಷಣ ಹೇಗಿರುತ್ತೆ ಹೆಂಗೋ ಸಿಕ್ಕಾಕೊಂಡಲ್ಲ ಹೊರಡಾಕ್ಳೋಣ ಮಾಡಬಾರ್ದು ಆ ಒಳ್ಳೆಯವ್ರ ಲಕ್ಷಣ ಅಲ್ಲ ಏನೋ ಸಿಕ್ಕಾಕ್ಕಿಬಿಡ್ತು ಏನೋ ಆಗೋಯ್ತು ಹೆಂಗೋ ಮಾಡಿಬಿಟ್ಟು ಹಾಂ ಮಾಡಬಾರ್ದು ನಮಗೊಂದು ಘನತೆ ತರುವಂಥ ವ್ಯಾಪಾರಿ ಇರಬೇಕು ಅನಿಗೆ ಹೆದರುಕೊಂಡು ಕಣ್ಣು ಕಾಣಿಸ್ತೇನೆ ಎಲ್ಲೋರಿತ್ಕೊಂಡು ಬಣ ಪ್ರಸಾರ ಮಾಡ್ತಾ ಇರುವ ಒಬ್ಬ ಅಯೋಗ್ಯನ ಗತಿಯಲ್ಲಿ ಬ್ರಹ್ಮಸ್ತ್ರ ಪ್ರಯೋಗ ಮಾಡಿಕೊಂಡು ಅಂತಂದ್ರೆ ಅಪಕೀರ್ತಿ ಕಾಲ ಆಯಿತು ಸಂದರ್ಭ ಅಂತ ಸಿಗ್ತಾನೆ ಈಗ ಬಿಟ್ಟುಬಿಡು ರಸೋಡು ಮೀಶೋಸಿ ತ್ವೇ ತದಸ್ತ್ರ ಅದೃಶ್ಯ ಸಹಿಸಲಿಕ್ಕೆ ಆಗವಲ್ಲ ಅಂತ ಆದರೆ ಅವನು ಬೆಕ್ಕಾಗಿ ರಸಾದಲದಲ್ಲಿ ಹಾಕ್ಕೊಂಡಿಲ್ಲ ಈ ಲೋಕ ಹೊಡಿತೆನ್ನ ಈಗಾಗಲೇ ಎಷ್ಟೋ ಆಸುಗಳನ್ನು ಸತ್ತಿದ್ದಾರೆ ನಾ ಹೊಡೆದು ಅನ್ಕೊಲಿಕ್ಕೆ ಬರೋಲ್ಲೇನು ಯಾಕೆ ಕೊಲಿಲ್ಲ ಬೇಡ ಆ ರೀತಿ ಅನ್ಕೊಳ್ಳುವುದಲ್ಲ ಇತಿ ಹನುಮತ್ರಕಾಶಾಯ ಪುರಾಪ್ರಭು ಸ್ವಯಂ ಅದರಿಂದಾಗಿ ಹಿಂದೆ ಗರುಡದೇವರು ಒಂದು ಅನುಗ್ರಹ ಮಾಡಬೇಕು ಅಂತ ಅವ್ರಿಗ ಅವಕಾಶ ಕೊಟ್ಟೆ ಹಾಗೆ ಇಂದ್ರಜಿತ್ತು ಪ್ರಯೋಗ ಮಾಡಿದ್ರೆ ತಾನೇ ಅವರ ಮಹತ್ವ ಗೊತ್ತಾಗತ್ತೆ ಯಾವ್ದು ಬರಬೇಕದು ಬಲಿಷ್ಠವಾಗಿ ಅಸ್ತ್ರ ಪ್ರಯೋಗ ಮಾಡಬೇಕು ಅದನ್ನು ನಿವಾರಣೆ ಮಾಡಬೇಕು ಆ ಗರುಡದೇವರು ಏನು ಮಹತ್ವ ಆಪತ್ತುಗಳು ಬರದೇ ಇದ್ದರೆ ನಮ್ಗೆ ಯಾವುದರಿಂದ ಆಪತ್ತು ಪರಿಹಾರ ಆಗುತ್ತೆ ಯಾರು ಮಹಿಮಾಯಿ ಅನ್ನುವಂತ ಏನು ಗೊತ್ತಾಗುತ್ತೆ ಮನೆಯಲ್ಲ ಕಷ್ಟಗಳು ಬರಬೇಕು ದೊಡ್ಡವರು ಸ್ಮರಣೆ ಮಾಡಿ ದೊಡ್ಡವ್ರ ಸೇವಾ ಮಾಡಿ ಸ್ತೋತ್ರ ಹೇಳ್ಕೊಂಡ್ರೆ ಪರಿಹಾರ ಸ್ತೋತ್ರಕ್ಕೆ ಶಕ್ತಿ ಇದೆ ಗೊತ್ತಾಗತ್ತಾಗ ನಮಗೆ ಅದು ಅರ್ಥ ಆಗಬೇಕಾಗಿರ್ತೀನಿ ಸ್ವಲ್ಪ ಆಪತ್ತುಗಳು ಬರಬೇಕು ನಮ್ಮ ಕರ್ಮಗಳಿರ್ತಾರೆ ತಕ್ಕಂತಹ ಆಪತ್ತುಗಳು ಬರ್ತವೆ ಆಪತ್ತೇ ಬರಬಾರ್ದು ಅಂತ ತಿಳ್ಕೋಬಾರದು ಅದಕ್ಕೆ ನಿಜವಾದ ವ್ಯಕ್ತಿತ್ವ ಇರುವರಾದ್ರೂ ಏನಂತಾರೆ ಬೇಕಾದ ಆಪತ್ತು ಬರಲಿ ನಿನ್ನ ಸ್ಮರಣೆ ತಪ್ಪದೇ ಇರಲಿ ನಿನ್ನ ಅನುಗ್ರಹ ತಪ್ಪದೆ ಇರಲಿ ಅಂತ ಕೇಳಿಕೊಳ್ಬೇಕು ಅದು ಅದನ್ನು ಸವಿಸಿಬಿಡು ನಮ್ಮ ಕರ್ಮಗಳನ್ನು ಸವಿಸಿಬಿಡು ಸ್ವಾಮಿ ನೀನು ಅನುಗ್ರಹ ಮಾಡಿ ಮಾಡಿ ಅದನ್ನು ಸವಿಸಿಬಿಡು ಇದು ನಾವು ಕೇಳಬೇಕಾದಂತಹ ನಾವು ಇತಿಹಾಸ ಪುರಾಣಗಳಿಂದ ಶಿಕ್ಷಿತರಾದವರು ಕೇಳಬೇಕಾದ ಬಗೆಯಲ್ಲಿ ಆ ಕ್ರಮದಿಂದಾಗಿ ಅದನ್ನು ತೋರಿಸಿಕೊಡ್ತಾರೆ ಹಾಗೆ ರಾಮಚಂದ್ರ ದೇವರೇನೇ ಇಷ್ಟು ಹೇಳಿದಾಗ ಅದನ್ನು ಸಮ್ಮಾನಯುತ್ತ ಅಸ್ತ್ರ ದುರಂತ ಶಕ್ತಿ ಶರಮಾದದೇತ ಅನೇನು ದುಷ್ಟೋಹಿತ ಸ್ಮಃ ವಿಜ್ಞಾನ ಚ್ರ ನಿಶ್ಚಯ ದೇವತಮ್ಯ ವಶ್ಯನ್ನು ಮೃತುದ್ರುವ ಪ್ರಾಣ ಪರಿಯ ಪರಮಾತ್ಮೆ ಬಾಣ ಹೊಳಿಬೇಕು ಅಂತ ಹೊರಳುತ್ತಾನೆ ಆ ಬಾಣ ಹೊಳೆದು ನಾ ಇನ್ನು ಗೋಚಾರ ಆಗಿಬಿಡಬೇಕಾಗುತ್ತೆ ಕಂಡ್ರೆ ಹೊಡೆ ಬಿಡ್ತಾರೆ ಬಿಡ್ತಾರೆ ಈ ಇಂದ್ರಜಿತ್ತು ಮಾಡಿದ ಕೆಲಸ ಇಷ್ಟು ಮಾಡುತ್ತಾನಾಗ ಆಗ ಹಾಹಾ ಕೃತೇ ಪ್ರದೃತ ಇಂದ್ರಶತ್ರು ಬಿಡುತ್ತೆ ಅವನು ಗುಡ ಉಂಟಾಗುಡ ಗೊತ್ತಾಗುತ್ತೆ ಅಷ್ಟರ ಪ್ರಯ ಪ್ರಯೋಗ ಮಾಡ್ತಾ ಇದ್ದಿದ್ದು ನಿಂತು ಹೇಳ್ತಲ್ಲ ಗೊತ್ತಾಯ್ತಾ ರಘುತ್ತಮ ಶತ್ರು ವಿಭೀಷಣೆ ವಿಜ್ಞಾನ ವಸ್ತ್ರ ತಮುಚತ್ಸಸೆ ಆಗ ಯಾವಾಗ ಪರಮಾತ್ಮನ ಭಯಂಕರ ರೂಪ ತೋರಿಸಿ ಬಾಣಿ ಪ್ರಸಾರ ಮಾಡುತ್ತಾ ನಿಂತಾಗ ಓಡುವಲ್ಲ ಅದಕ್ಕೆ ಪರಮಾತ್ಮನ ವಿಭೀಷಣ ವಿಭೀಷಣ ಅಂತ ಕೂಗಿದಂತೆ ಜೋರಾಯಿತು ವಿಭೀಷಣ ಓಡಿಸಿದ ಯಾರನ್ನ ಇಂದ್ರಜಿತ್ವನ್ನ ಅಂತ ಎಲ್ಲಾರೂ ಶಬ್ದ ಪ್ರಯೋಗ ಇದ್ರೆ ಕೆಲವು ಪುರಾಣಾಂತರಗಳದ್ದು ಆಗಿದೆ ಹಾಗಿದ್ದರೆ ವಿಭೀಷಣ ನಾಮಕ ಅಲ್ಲ ವಿಭೀಷಣ ಅನ್ನುವ ಬಿರುದಿನಿಂದ ಕೂಡಿದವನು ಮಾಡಿದ್ದು ತಿಳ್ಕೊಳ್ಳ್ರಿ ಅಂದ್ರೆ ಆಚಾರ ಕೊಟ್ಟ ನಿರ್ಣಯ ತಪ್ಪು ತಿಳ್ಕೊಳೋ ಪ್ರಸಂಗ ಇತ್ತು ಹೆದರಿಸಿದ್ದಕ್ಕೆ ಭವಿ ಭಗವಂತನನ್ನು ವಿಭೀಷಣ ವಿಭೀಷಣೆ ಪರಮಾತ್ಮ ಅಂತ ಕೂಗಿದ್ದು ಅದ ಪರಮಾತ್ಮನನ್ನೇ ಕೂಗಿದ್ದೇ ಹೊರತು ಪಾರಿಭಾಷಿಕವಾಗಿ ಒಂದು ಹೆಸರಿಟ್ಟುಕೊಂಡಿದ್ದಾನೆ ವಿಭೀಷಣ ಅವನನ್ನು ಕೂಗಿದ್ದಲ್ಲ ಅಂತಹ ಶಬ್ದ ಪ್ರಯೋಗ ಬಂದರೆ ವಿಭೀಷಣ ಅಂತಂದ್ರೆ ಭಗವಂತ ಅಂತಾನೆ ಅಲ್ಲಿ ಅಂತ ತೋರಿಸಿಕೊಟ್ಟ ಕಡೆಗೆ ತಾನೇನೆ ಬೇರೆ ಬೇರೆಯವ್ರದ್ದು ಗೊತ್ತಾಗಲಿ ಅಂತ ಅವ್ರಿಗೆ ಅವಕಾಶ ಕೊಟ್ಟಿತ್ತು ಇಲ್ಲಿ ಮಹಾಭುತ್ ಕಾಲ ಆದ್ದರಿಂದ ತಾನೇ ವಿಜ್ಞಾನ ಪ್ರಯೋಗ ಮಾಡುತ್ತಾನೆ ಈ ಎಲ್ಲ ಅಸ್ತ್ರಗಳು ದೂರ ಸೂಕ್ಷ್ಮ ಗಮನಿಸಬೇಕು ಬೇರೆ ಬೇರೆ ಅಸ್ತ್ರಗಳನ್ನ ಮಹಾಸ್ತ್ರ ಬಂಧವನ್ನ ಯಾವ್ದು ಕಳಿತು ವಿಜ್ಞಾನ ಕಳಿತು ನಮ್ಮ ಮಹಾಪಾಪಗಳನ್ನ ಮಹಾಬಂಧವನ್ನ ಮಹಾ ಅರ್ಥಗಳನ್ನ ಯಾವ್ದು ಭಗವತ್ ತತ್ವಜ್ಞಾನ ಸಂಸಾರಾಖ್ಯ ರೋಗವಾಸಿಯಾಗತ್ತೆ ಅಂತ ಆದರೆ ತತ್ವಜ್ಞಾನ ಏನನ್ನು ಕೊಡದೇ ಇರುತ್ತೆ ಅದರಿಂದ ನಿರಂತರವಾಗಿ ದೊಡ್ಡ ಔಷಧಿ ಔಷಧಿಗಳಲ್ಲದೆ ದೊಡ್ಡ ಔಷಧಿ ನಿಜವಾದ ಅಮೃತ ಯಾವುದು ಸುಧಾ ಅಮೃತ ಅಂತ ಯಾವುದಕ್ಕೂ ನ್ಯಾಯಾಮೃತ ನ್ಯಾಯಸುಧ ಅಂತ ನಿಜವಾದ ಔಷಧಿ ಯಾವುದು ಅಲ್ಲ ಅದೇ ಆ ಜನ್ಮ ಜನ್ಮಾಂತರಕ್ಕೂ ತಗೊಂಡು ಹೋಗಿ ಅದನ್ನೇ ಹೆಚ್ಚು ಬೆಳೆಸಿ ಘೋಷಣೆ ಮಾಡಿ ಬೆಳೆಸಿಕೊಳ್ಬೇಕಾದ ನಿಜವಾದ ಔಷಧಿ ಯಾವುದು ಅಲ್ಲಿಗೆ ಜ್ಞಾನಾಮೃತ ತತ್ವಜ್ಞಾನಾಮೃತ ಭಗವಂತನು ನಮಗೂ ಮಧ್ಯದಲ್ಲಿ ಯಾರಿದ್ದಾರೆ ಭಗವಂತನ ವ್ಯಾಪಾರ ಹೇಗಿರುತ್ತೆ ಆಮೇಲೆ ನಮಗೆ ಯೋಗ್ಯತೆಗೆ ತಕ್ಕಷ್ಟು ನಾವು ತಿಳ್ಕೊಳ್ಳೋದೇನಿದೆಯಲ್ಲ ಆ ತಿಳಿ ಅನ್ನುವ ಅಮೃತವೇ ನಿಜವಾದ ಅಮೃತ ಭಾಗವಂತ ತತ್ವಜ್ಞಾನ ಅಮೃತ ಸುಖಾಮೃತ ಅಂತ ಸುಖಾತುರ ಸುಧಾಮ್ ಶುಕಾಚಾರ್ಯರು ಕೊಟ್ಟ ಅಮೃತ ಅಂತಿದೆಯಲ್ಲ ನಮ್ಗೆ ಅರ್ಥ ಮಾಡಿಸ್ತಾನೆ ಪರಮಾರ್ಥ ಆಗ್ನೇಯಾಸ್ತ್ರಕ್ಕೆ ವಾರುಣಾಸ್ತ್ರ ಮಹಾಸ್ತ್ರಗಳಿಗೆಲ್ಲ ವಿಜ್ಞಾನಾಸ್ತ್ರ ನೀವು ಇನ್ನೇನು ಅಸ್ತ್ರ ಪ್ರಯೋಗ ಮಾಡಿದ್ರು ಎಲ್ಲಾ ಪಾಪಗಳನ್ನ ಎಲ್ಲಾ ಅನರ್ಥಗಳನ್ನ ಎಲ್ಲವನ್ನೂ ಕಳೆದಿದ್ದ್ಯಾವು ವಿಜ್ಞಾನ ಅದರಿಂದ ಇಡೀ ಜೀವನದಲ್ಲಿ ನಮ್ಮ ಹಾತೋರಿಕೆ ಎಲ್ಲಿರಬೇಕು ನಾವು ಇದನ್ನು ಗಳಿಸಬೇಕು ಅಂತ ನೀವು ಇನ್ಯಾವುದು ಸಂಪತ್ತಲ್ಲ ನಿಜವಾದ ಸಂಪತ್ತು ಯಾವುದು ಸಂಸಾರ ಅನ್ನುವ ರೋಗವನ್ನು ವಾಸಿ ಮಾಡುವ ಒಳ್ಳೆ ಕೂಲಿಕೆ ಒಳ್ಳೆ ಔಷಧಿಯಿಂದ ಯಾವುದು ಭಗವತ್ ತತ್ವಜ್ಞಾನ ಭಯದಲ್ಲಿ ಎಲ್ಲಾ ರೋಗಗಳನ್ನು ನಹಗರೂರಾದ್ರೆ ನಮ್ಮ ಪ್ರಯತ್ನ ಏನಕ್ಕೆ ಇರಬೇಕು ಶುದ್ಧವಾದ ತಿಳುವಳಿಕೆಯನ್ನು ಪಡೆಯಲಿಕ್ಕೋಸ್ಕರನೇ ಪ್ರಯತ್ನ ಇರಬೇಕು ಆ ತಿಳುವಳಿಕೆಯನ್ನು ಕೊಡ್ತಾನಾದ್ದರಿಂದ ಬ್ರಾಹ್ಮಣ ಅವನು ಉಚ್ಚವರ್ಗದಲ್ಲಿ ಬರ್ತಾನೆ ಅಂತ ಅದಿಕೆ ನಮಗೆ ರಕ್ಷಣೆ ಕೊಡುವವನನ್ನು ಕೂಡ ಆಮೇಲೆ ಇಳಿಸಿದ್ರು ನಮಗೆ ಪದಾರ್ಥಗಳನ್ನು ಒದಗಿಸುವವನಲ್ಲಿ ಇನ್ನೂ ಆಮೇಲೆ ಇಳಿಸಿದ್ರು ಜೀವನಕ್ಕೆ ಬೇಕಾದ ಪದಾರ್ಥ ಒದಗಿಸುವನು ಅವನಿಲ್ಲಾಂದ್ರೆ ಹಾಗೂ ಹಿಂಗೋ ಒದುಕೋಬಹುದು ರಕ್ಷಣೆ ಇಲ್ಲದೆ ಇದ್ರೆ ಭಯೋತ್ಪಾದಕರಿಂದ ಆಕ್ರಮಣ ಬರ್ತಾ ಇದೆ ಹೆದ್ರೆ ಹೆದ್ರೆ ಹೆದ್ರೆ ಹೆದರೆ ಸಾಯ್ತು ಅದಕ್ಕೆ ರಕ್ಷಣೆ ಕೊಡುವ ಅವನಿಗಿಂತ ಮೇಲೆ ಬರ್ತಾನೆ ಸಂಸಾರದ ರೋಗವನ್ನೇ ನಾಶ ಮಾಡಿ ಎಲ್ಲಾ ಭಯ ಕಳಿತಾ ಅನ್ನಲ್ಲ ಬ್ರಾಹ್ಮಣ ಬ್ರಹ್ಮಜ್ಞಾನ ಕೊಡ್ತಾ ಅನ್ನೋಲ್ಲ ತತ್ವಜ್ಞಾನ ಅದಕ್ಕೊಂದರೆ ಯಾಕೆ ಬ್ರಾಹ್ಮಣ ಹೆಚ್ಚು ಹೊಂತಾರೆ ವೈಶ್ಯರನ್ನ ಶುದ್ಧರನ್ನ ಒಬ್ಬೊಬ್ಬರಿಗೂ ನಮ್ಮ ಕ್ರಮ ಇದೆ ಆ ತಾರತಮ್ಯಕ್ಕೆ ಇಷ್ಟು ದೊಡ್ಡ ಅಭಿಪ್ರಾಯ ಇದೆ ಅದಕ್ಕೊಂದು ಮರ್ಮ ಇದೆ ब्राह्मण से मुखमु बाहू राजनतादी वन क्योंकि उद्देश्य वर्णन अद्धा ध्वनिया बेल्ते गांधी काेशन रक्षण अलग क्रम गई मोदी रक्षण गरड देव अदिंत आश्वतुक बंद रक्षण ಅದಕ್ಕಿಂತ ಹೆಚ್ಚು ಆಮದು ಬಂದ ಆರ್ಷಣೆ ಮಾಡಿದ್ದು ರಾಮದೇವರು ಗರಡದೇವರಿಗಿಂತ ಹನುಮಂತ ದೇವರು ಹೆಚ್ಚು ಅವರಿಗಿಂತ ಎಷ್ಟು ಸುಲಭವಾಗಿ ಯುದ್ಧ ಕ್ರಮದಲ್ಲಿ ತಾ ಇದನ್ನ ತಾರತಮ್ಯ ತೋರಿಸಿಕೊಟ್ಟರು ಇದು ಯುದ್ಧ ಕ್ರಮ ಯುದ್ಧ ಅವರು ಇವರು ಕೊಡೋರು ಇವರು ಅವರು ಏನ್ ಕೇಳದಿರುತ್ತರ ಯುದ್ಧ ಬೇಡ ಅನ್ನೋ ಹಾಗಿಲ್ಲ ಯುದ್ಧದಲ್ಲಿ ಬಲು ಚಮತ್ಕಾರ ಇದೆ ತತ್ವಜ್ಞಾನದ ಸೂಕ್ಷ್ಮ